ಸಕಲಗುಣನಿಷವ್ಯಪೇದ ಪೂರ್ಣಾನಂದ್ಯಯೋ ಯೋ ಗುರುಮ್ಚದ ಜನ್ಮನ್ಮಯತೇ ಬ್ರಹ್ಮಹೃದಿ ಕವಯ ಮುಹ್ಯಂತೆಯೇ ಸೂರಯ ತೇಜೋ ವಾರಿಮೃ ಯಥಾ ಯತ್ರಿ ಸರ್ಗೋ ಮೃಷ ತಾಂ ಸ್ವೇನ ಸದಾ ನಿರಸ್ತುಹಂ ಸತ್ಯೀಮ धर्म विज्ञान वैराग्य तीर्थ ಧರ್ಮವಿಜ್ಞಾನವೈರಗ್ಯಪರೈಶ್ವರ್ಯಶಾಲ ಆನಂದತೀರ್ಥಭಗವತ್ಪದನ್ ವಂದೇ ನಿರಂತರ ಎಡ ಮೂಕೋಪಿ ವಗ್್ಮೀಜಮತಿರ ಚಂತುರ್ಜಾತೆ ಪ್ರಜ್ಞಮೂಲಿ ಸಕಲವಚನಚೇತೋ ದೇವತೀಸಾಮಚಸ ನಿಧತ್ತಿ ಮಾನಸೆ ನಮೋಸ್ತು ತಾತ್ವಿಕೇವಾ ವಿಷ್ಣುಭಕ್ತಿಪರಾಯ ಧರ್ಮಾರ್ಗೇ ಪ್ರೇರೆಯಂತೂ ಹವಂತೈ ನೌಮನ್ಯಸುಧಾಕೃಜಯ ಮುನೀನ್ ಶ್ರೀಪಾದಟ್ಸನ್ಮಣೀನ್ ವ್ಯಾಸಾರಿಯನ್ ವಿವಿಧಗಮಾಬ್ರೀ ವಂದೇ ಹಂಸವರನ್ ರಘುತ್ತಮಗುನ್ ವೈದಗ್ಧ್ಯವ್ರತರೇಂದ್ರ ಮುನಿಪನ್ ಸದ್ಬೋಧ ಸಧ್ಯಾನ ಸತ್ಯಕರಾಬ್ಜೋತ್ಥಾನ್ ಪಂಚಾಶ್ವರ್ಷಪೂಜಕ್ರಮೋದತೀರ್ಥಾರ್ಯಾನ್ ನೌಮಿನ್ಯ್ಯಾಧಾರ ದೃಷ್ಟ ಮಾಂತ ಉಪವ್ರಜ್ ಉಪವ್ರಜ್ಯ ಕೃತಪಾದಭಿವಂದನ ಬ್ರಹ್ಮಣಮ್ಮಕೃ್ರಕ್ಷು ಕೋ ಭವಾನ ಸನಕಾದಿಗಳು ಬ್ರಹ್ಮದೇವರಿಗೆ ಮಾಡಿದ ಪ್ರಶ್ನೆ ಬ್ರಹ್ಮದೇವರು ಆ ಪ್ರಶ್ನೆಗೆ ಆಲೋಚನೆ ಮಾಡಿದರೆ ಅವಶ್ಯವಾಗಿ ಉತ್ತರವನ್ನು ಹೇಳಲು ಪರಮ ಸಮರ್ಥರಾದರು ದೇವರ ಸಂಕಲ್ಪವನ್ನ ತಿಳಿದು ಈ ಪ್ರಸಂಗದಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಕ್ಕಾಗಿಯೇ ಉತ್ತರ ನಾಮಕನಾಗಿ ಹಂಸರೂಪಿಯಾಗಿ ಭಗವಂತ ಅವತಾರವನ್ನ ಮಾಡುವವನಿದ್ದಾನೆ ಅಂತ ತಿಳಿದು ಗಂಭೀರವಾಗಿ ಬ್ರಹ್ಮದೇವರು ಆಲೋಚನೆ ಮಾಡದೆ ಪರಮಾತ್ಮನ ಹತ್ತಿರ ಬನ್ನಿ ಹೋಗೋಣ ಅಂತ ಕರೆದುಕೊಂಡು ಹೋಗಿದ್ದಾರೆ ಭಗವಂತ ಹಂಸರೂಪದಿಂದ ಪ್ರತ್ಯಕ್ಷನಾದ ಬ್ರಹ್ಮದೇವರು ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಾರೆ ಕೃತಪಾದಾಭಿವಂದನ ಸಾಷ್ಟಾಂಗ ಎರಗಿದ ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ಸನಕಾದಿಗಳು ಪ್ರಶ್ನೆ ಕೇಳಿದರು ಆ ಹಂಸನಿಗೆ ಯಾರು ನೀನು ಅಂತ ಯಾರ ನೀನು ಅಂತ ಕೇಳಿದರೆ ಭಗವಂತ ಉತ್ತರ ಕೊಡ್ತಾನೆ ಇತ್ಯಹಂ ಮುನಿಭ ಪ್ರಷ್ಟತ್ವ ಜಿಜ್ಞಾಸುಭದಾ ಯದವೋಚಮಹಂ ತೇಭ್ಯಸ್ತದ್ಧವ ನಿಬೋಧಮೆ ಆಗ ಅವರಿಗೇನು ಹೇಳಿದೆ ಅದನ್ನು ತಿಳ್ಕೋ ಉದ್ಧವ ನನಗೆ ಹೀಗಂದರು ನಾನು ಹಂಸ ರೂಪದಿಂದ ಸನಕಾದಿಗಳ ಎದರಿಗೆ ಪ್ರತ್ಯಕ್ಷನಾಗಿ ನಿಂತಾಗ ಬ್ರಹ್ಮದೇವರು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ತಾವೂ ನಮಸ್ಕಾರ ಮಾಡಿದ್ದಾರೆ ಸನಕಾದಿಗಳು ಮಾಡೋದು ಮಾಡಿ ಪ್ರಶ್ನೆ ಕೇಳ್ತಾರೆ ನೀನು ಯಾರು ಅಂತ ಹೀಗೆ ಪ್ರಶ್ನೆ ಕೇಳಬೇಕಾ ಅದು ಸರಿಯಲ್ಲ ಅಂತ ಮೊದಲಿಗೆ ನೀವು ಪ್ರಶ್ನೆ ಕೇಳೋದೇ ಸರಿ ಅಂತ ನಾನು ಮೊದಲಿಗೆ ಅವರಿಗೆ ಹೇಳಿ ಆಮೇಲೆ ಉಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟೆ ಒಂದು ಅವರು ಕೇಳಿದ ಪ್ರಶ್ನೆ ಗುಣೇಶ್ವವಿಷತೆ ಚೇತಃ ವಿಷಯಗಳಲ್ಲಿ ಮನಸ್ಸು ಆಸಕ್ತವಾಗ್ತದೆ ಬಾಹ್ಯವಾದ ಭೋಗ್ಯವಾದ ವಿಷಯಗಳು ಮನಸ್ಸಿನಲ್ಲಿ ಸಂಸ್ಕಾರದ ರೂಪದಿಂದ ದೃಢವಾಗಿ ಉಳಿಯುತ್ತವೆ ಹೀಗೆ ಹೊರಗಿನ ವಸ್ತುಗಳಿಗೂ ನಮ್ಮ ಮನಸ್ಸಿಗೂ ಆಗುವ ಏನು ಘನಿಷ್ಠ ಸಂಬಂಧ ಇದೆ ಇದನ್ನು ಹೇಗೆ ತಪ್ಪಿಸಿಕೊಳ್ಳೋದು ಅಂತ ಪ್ರಶ್ನೆ ಇದು ಯಾಕೆ ಹೀಗಾಗತ್ತೆ ಇದನ್ನು ತಪ್ಪಿಸಿಕೊಳ್ಳೋದು ಹೇಗೆ ಆಗೋದು ಯಾಕೆ ದುಷ್ಕರ್ಮದಿಂದ ತಪ್ಪಿಸಿಕೊಳ್ಳೋದು ಹೇಗೆ ಸುಕರ್ಮದಿಂದ ಸತ್ಕರ್ಮಗಳಿಂದ ಈ ಒಂದು ಉತ್ತರ ಬ್ರಹ್ಮದೇವರಿಗೆ ಗೊತ್ತು ಕರ್ಮಧೀಹಿ ಆದರೆ ಇದು ಬಿಟ್ಟು ಇನ್ನೇನು ಬೇರೆ ಕಾರಣಗಳಿವೆ ಅಂತನ್ನೋದನ್ನು ಬ್ರಹ್ಮದೇವರು ಗೊತ್ತಿದ್ದರೂ ಅದನ್ನು ಆಲೋಚನೆ ಮಾಡಿ ಹೇಳಲಿಲ್ಲ ಆ ಪ್ರಶ್ನೆ ಕೇಳಿ ಅದಕ್ಕೆ ನಾನು ಉತ್ತರ ಕೊಡ್ತೇನೆ ಯಾಕೆ ನಮ್ಮ ಮನಸ್ಸು ವಿಷಯಗಳಲ್ಲಿ ಆಸಕ್ತವಾಗುತ್ತೆ ವೈರಾಗ್ಯವನ್ನು ಹೇಗೆ ಪಡೆಯೋದು ಇದರ ಬಗ್ಗೆ ಕೇಳಿದರೆ ನಾನು ಉತ್ತರ ಹೇಳ್ತೇನೆ ಅದು ಬಿಟ್ಟು ನೀನ್ಯಾರು ಅಂತ ಕೇಳ್ತೀರಲ್ಲ ಈ ಪ್ರಶ್ನೆ ಸರಿಯಲ್ಲ ಅಂದ ಯಾಕೆ ನೀನ್ಯಾರು ಅಂತ ಕೇಳಬಾರ್ದ ಕೇಳದೆ ಒಂದೇ ಸಲ ನೇರವಾಗಿ ನಿನ್ನ ಹತ್ರ ಪಾಠಕ್ಕೆ ಬರೋದು ಹೇಗೆ ನೀನು ಯಾರು ಅಂತ ಗೊತ್ತಿಲ್ಲದೆ ಅದಕ್ಕೆ ಪರಮಾತ್ಮ ಅಂತಾನೆ ವಸ್ತುನೋ ಯಜ್ಞನಾತ್ವ ಆತ್ಮನಃ ಪ್ರಶ್ನೆ ಈದೃಶಃ ಕಥಂ ಘಟೇತ ವೋ ವಿಪ್ರಾಹ ಒಕ್ತುಂಬಾನೇಕ ಆಶ್ರಯ ವಸ್ತುನೋ ಎದ್ಯನಾನಾತ್ವ ಮೇಲ್ನೋಟಕ್ಕೆ ಒಂದು ಅರ್ಥ ತೋರ್ತದೆ ನಾನಾ ಅಂದರೆ ಭಿನ್ನ ಅನಾನತ್ವ ಅಂದರೆ ಭೇದ ಇಲ್ಲ ಜಗತ್ತಿನಲ್ಲಿ ಯಾವ ಜೀವರಾಶಿಗಳಲ್ಲಿಯೂ ಭೇದವೇ ಇಲ್ಲ ಚೇತನರಲ್ಲಿ ನೀವು ಬೇರೆ ಅಲ್ಲ ನಾನು ಬೇರೆ ಅಲ್ಲ ನಿಮ್ಮ ಪರಿಚಯ ನಿಮಗಿದ್ದ ಮೇಲೆ ನನ್ನ ಪರಿಚಯವೂ ನಿಮಗಿದ್ದಂತೆ ಯಾಕೆ ಪ್ರಶ್ನೆ ಕೇಳ್ತೀರಿ ಹೀಗೆ ಅರ್ಥ ತೋರ್ತದೆ ವಸ್ತುನೋ ಎದ್ಯನಾನಾತ್ವ ಚೇತನ ರೂಪವಾದ ವಸ್ತುವಿನಲ್ಲಿ ಭೇದ ಇಲ್ಲ ಅಂತಾದ ಮೇಲೆ ನಾನು ಬೇರೆ ಅಲ್ಲ ನೀವು ಬೇರೆಯಲ್ಲ ನಿಮ್ಮ ಪರಿಚಯ ನಿಮಗುಂಟು ನನ್ನ ಪರಿಚಯವೂ ಹೀಗೆ ಅರ್ಥ ತೋರ್ತದೆ ಹಾಗೆ ಸರ್ವಥಾ ಅಲ್ಲ ಭಾಗವತದ ಪೂರ್ವೋತ್ತರ ಶ್ಲೋಕಗಳಿಗೆ ವಿರೋಧ ಬರ್ತದೆ ನಮ್ಮ ಮದುವು ಸಿದ್ಧಾಂತಕ್ಕೆ ವಿರೋಧ ಬರ್ತದೆ ಅಂತ ನಾವು ಬೇರೆ ಅರ್ಥ ಮಾಡಬೇಕಾಗಿಲ್ಲ ಭಾಗವತದ ಪೂರ್ವೋತ್ತರ ವಾಕ್ಯಗಳಿಗೇ ವಿರೋಧ ಬರ್ತದೆ ಹಾಗಾದರೆ ಹಿಂದೆ ಜಗತ್ಸೃಷ್ಟಿಯಾದಿ ಕಾರಣತ್ವವನ್ನು ಹೇಳಿದ್ದಾರೆ ಬ್ರಹ್ಮದಿ ದೇವತೆಗಳಿಂದ ವಂದ್ಯನಾಗಿದ್ದಾನೆ ಉಪದೇಶ ಮಾಡ್ತಾನೆ ಶರಣಾಗತರಾಗ್ತಾರೆ ಇದೆಲ್ಲ ಹಿಂದಿನ ಮುಂದಿನ ಕಥೆ ಮಧ್ಯದಲ್ಲಿ ಈ ಒಂದು ಮಾತು ಮಾತ್ರ ಚೇತನರಲ್ಲಿ ಭೇದ ಇಲ್ಲ ಅಂತ ಹೇಳೋ ಮಾತು ಬಂದರೆ ಇದಕ್ಕೇನು ಅರ್ಥ ಸರಿಯಾಗಿ ಮಾಡ್ಕೊಳ್ಬೇಕು ಶ್ರೀಮುದಾಚಾರ್ಯರಂತಾರೆ ಅರ್ಥ ಸರಿಯಾಗಿ ಮಾಡಿಕೊಳ್ಳಿ ಆತ್ಮನಃ ವಸ್ತುನ ಪರಮಾತ್ಮ ವಸ್ತುನಃ ಏಕತ್ವ ಯಂಗೀಕೃತ ತದಾ ಕಥಂ ಪ್ರಶ್ನ ಘಟೇತ್ ನೋಡಿ ಬ್ರಹ್ಮದೇವರು ನಮಸ್ಕಾರ ಮಾಡಿದ್ದಾರೆ ನೀವೇನು ಇನ್ನೂ ಸಣ್ಣ ಕೂಸುಗಳಲ್ಲ ಕೂಸುಗಳಿದ್ದಾಗ ಕಾಣಿಸ್ತೀರಷ್ಟೇ ಪಂಚಡ್ ಆಯನಾರ್ಭಾಭಾಹ ಪೂರ್ವೇಶಾಮಿ ಪೂರ್ವಜಾಹ ಐದಾರು ವರ್ಷದ ಬಾಲರಂತೆ ತೋರ್ತೀರಿ ಆದರೆ ಎಲ್ಲರಿಗೂ ಪೂರ್ವಜರು ನೀವು ಬಹಳ ಪ್ರಾಚೀನರು ವೃದ್ಧರು ಜ್ಞಾನಿಗಳು ಸನಕಾದಿಗಳು ಈ ಸಣ್ಣ ವಿಷಯ ಗೊತ್ತಿಲ್ವ ನಿಮಗೆ ಬ್ರಹ್ಮದೇವರು ನಮಸ್ಕಾರ ಮಾಡಬೇಕು ಅಂತಾದರೆ ನನ್ನನ್ನು ಬಿಟ್ಟು ಬೇರೆಯವರಿಗೆ ಅರ್ಥಾತ್ ಪರಮಾತ್ಮ ನನ್ನ ನಾರಾಯಣನನ್ನು ಬಿಟ್ಟು ಇನ್ಯಾರಿಗೆ ನಮಸ್ಕಾರ ಮಾಡ್ತಾರೆ ಲಕ್ಷ್ಮೀ ಸಮೇತನಾದ ನಾರಾಯಣನಿಗೆ ನಮಸ್ಕಾರ ಮಾಡಬೇಕೇ ಹೊರತು ಇನ್ಯಾರಿಗೂ ಅವರು ನಮಸ್ಕಾರ ಮಾಡೋದಿಲ್ಲ ಹಾಗಾದರೆ ಬ್ರಹ್ಮದೇವರು ನಮಸ್ಕಾರ ಮಾಡಿದ್ದಾರೆ ಅಂತಾದರೆ ನಾನು ನಾರಾಯಣನಾಗಿರಲೇಬೇಕು ಇಷ್ಟು ನಿಮಗೆ ಗೊತ್ತಲ್ವಾ ಮತ್ತು ಯಾಕೆ ಕೇಳ್ತೀರಿ ನೀನ್ಯಾರು ಅಂತ ಕೇಳೋ ಕಾರಣವೇ ಇಲ್ಲ ಒಂದು ಅಲ್ಲ ಬ್ರಹ್ಮದೇವರು ನಮಸ್ಕಾರ ಮಾಡಿದರೆ ಬ್ರಹ್ಮದೇವರಿಗೂ ಉತ್ತಮನಾದ ದೇವರು ಅಂತ ಇಷ್ಟು ಗೊತ್ತು ದೇವರೇ ಹತ್ತು ಜನ ಇದ್ದಾರೆ ಅದರೊಳಗೆ ನೀನು ಯಾವ ದೇವರು ಅಂತ ಕೇಳ್ತಾ ಇದ್ದೀನಿ ಅಂದರೆ ದೇವರ ಹತ್ತಿಲ್ಲ ಅನಾನಾತ್ವಂ ದೇವರಲ್ಲಿ ಭೇದ ಇಲ್ಲ ಒಬ್ಬನೇ ದೇವರಿದ್ದಾನೆ ಅನ್ನೋದು ನಿಮಗೆ ಗೊತ್ತು ಬ್ರಹ್ಮದೇವರು ನಮಸ್ಕಾರ ಮಾಡಿದ್ದಾರೆ ಅಂದಮೇಲೆ ಬ್ರಹ್ಮದೇವರಿಗಿಂತಲೂ ಉತ್ತಮನಾದ ದೇವರು ಅಂತ ಇಷ್ಟು ಸಿದ್ಧ ಆ ದೇವರೇ ಅಂಥವ್ರೊಂದು ಹತ್ತಾರು ಜನ ಇದ್ದರೆ ಅದರಲ್ಲಿ ನೀನು ಯಾರು ಅಂತ ಕೇಳಬಹುದಾಗಿತ್ತು ಹತ್ತಾರು ಜನ ಇಲ್ಲ ವಸ್ತುನಃ ಪರಮಾತ್ಮ ಎಂಬ ವಸ್ತು ಬ್ರಹ್ಮದೇವರಿಗಿಂತಲೂ ಪೂಜ್ಯವಾದ ವಸ್ತು ಹತ್ತಿಲ್ಲ ಒಂದಿದೆ ಅನಾತ್ವಂ ಯಾವ ಚೇತನರಲ್ಲಿ ಭೇದ ಇಲ್ಲ ಅಂತ ಹೇಳಲು ಹೊರಟದ್ದಲ್ಲ ಈ ಶ್ಲೋಕ ಬ್ರಹ್ಮದೇವರಿಂದ ಪೂಜ್ಯವಾದ ಪರಮಾತ್ಮ ಎಂಬ ವಸ್ತುವಿನಲ್ಲಿ ಭೇದ ಇಲ್ಲ ಒಬ್ಬನೇ ಪರಮಾತ್ಮ ಇದ್ದಾನೆ ಅಂದಮೇಲೆ ನಮಸ್ಕಾರ ಮಾಡಿದ್ದಾರೆ ಬ್ರಹ್ಮದೇವರು ಅಂದರೆ ನಾರಾಯಣನೇ ಮುಗಿದೋಯ್ತು ಅಲ್ಲಿಗೆ ಯಾರ ನೀನು ಅನ್ನುವ ಪ್ರಶ್ನೆಗೆ ಅವಕಾಶವೇ ಇಲ್ಲ ಇದೆಲ್ಲ ಹೇಳೋ ಇಷ್ಟು ಮಾತಾಡೋದಕ್ಕಿಂತಲೂ ಈಗ ಬಹಳ ಮಾತಾಡಬಾರ್ದು ಅನ್ನೋದಕ್ಕೆ ಪ್ರಶ್ನೆಗೆ ಮತ್ತು ಹೊಸ ಉತ್ತರ ಕೊಡೋದು ಬೇಕಾಗಿಲ್ಲ ಅಂತ ಬಿಡಬೇಕು ಇಷ್ಟೆಲ್ಲ ಮಾತಾಡೋದಾದರೆ ನಾರಾಯಣ ಅಂತ ಹೇಳೋದೇ ಸುಲಭ ಇತ್ತಲ್ಲ ಇದಕ್ಕಿಂತಲೂ ಮೂರು ಶ್ಲೋಕಗಳಿಂದ ಉತ್ತರ ಕೊಟ್ಟಿದ್ದಾನೆ ನೀವು ಯಾಕೆ ಕೇಳಿದ್ರಿ ಅಂತ ಇನ್ನೂ ಮುಗಿದಲೇ ಇದೆ ಎರಡು ಶ್ಲೋಕ ಇದೆ ಇದರ ಬದಲು ನಾ ಕಕ್ಷರದ ನಾರಾಯಣ ಅನ್ನೋದು ಸರಿಗಿತ್ತಲ್ಲ ಅಂತ ನೀವು ಅನ್ಬೋದು ಹಾಗಲ್ಲ ಈ ಯುಕ್ತಿಗಳಿಂದ ಯಥಾರ್ಥವಾದ ಜ್ಞಾನ ನಮಗೆ ಮಾಡಿಕೊಳ್ಳಬೇಕು ಮಾಡಿಕೊಂಡಾದ ಮೇಲೆ ಪುನಃ ಪುನಃ ಪ್ರಶ್ನೆ ಕೇಳ್ತಾ ಹೋದರೆ ಪ್ರಶ್ನೆ ಮುಗಿಯೋದೇ ಇಲ್ಲ ಆಮೇಲೆ ಇದೊಂದಕ್ಕೇನೋ ಉತ್ತರ ಕೊಡ್ಬೋದು ಮತ್ತು ಹೀಗೆ ಗೊತ್ತಿದ್ದದನ್ನೇ ಕೇಳ್ತಾ ಕೂತರೆ ಮುಗಿಯೋದೇ ಇಲ್ಲ ಪ್ರಶ್ನೆ ಗೊತ್ತಿದ್ದ ವಿಷಯದ ಬಗ್ಗೆ ಪ್ರಶ್ನೆ ಕೇಳಬಾರದು ಅನ್ನೋದನ್ನು ತಿಳಿಸಿ ದೃಢಪಡಿಸೋದಕ್ಕೆ ಒಂದು ನಾಲ್ಕು ಮಾತು ಹೆಚ್ಚು ಆಡಿದರೂ ಅಡ್ಡಿ ಇಲ್ಲ ನಾಲ್ಕೇ ಮಾತಿಗೆ ಮುಗಿತಿದೆ ಹಾಗೆ ಗೊತ್ತಿದ್ದದ್ದಕ್ಕೆ ಉತ್ತರ ಹೇಳ್ತಾ ಹೋದರೆ ಎಷ್ಟು ಪುಸ್ತಕ ಮುಗಿಯೋದೇ ಇಲ್ಲ ಆಮೇಲೆ ಅದಕ್ಕೆ ಅದನ್ನು ಪರಮಾತ್ಮ ನಿಲ್ಲಿಸ್ತಾ ಇದ್ದಾನೆ ಈ ಪ್ರಶ್ನೆ ಕೇಳಬೇಡಿ ಅಂತ ವಸ್ತುನೋ ಯಜ್ಞನಾತ್ವ ಆತ್ಮನಃ ಪ್ರಶ್ನೆ ಈದೃಶಃ ಕಥಂ ಘಟೇತ ಅದಕ್ಕೆ ಹೇಳಿದ ತಥಾ ಕಥಂ ಪ್ರಶ್ನೋ ಘಟೇತ ಪರಮಾತ್ಮನೆಂಬ ವಸ್ತುವಿಗೆ ಅನಾನಾತ್ವ ಏಕತ್ವ ಇದೆ ಅಂತ ನೀವು ಒಪ್ಪಿದ ಮೇಲೆ ಶಾಸ್ತ್ರದಿಂದ ಅಂಗೀಕೃತವಾದ ಮೇಲೆ ಬ್ರಹ್ಮದೇವರ ನಮಸ್ಕಾರ ಮಾಡಿದ್ದಕ್ಕೆ ನಾನು ಪರಮಾತ್ಮ ಅಂತ ಸಿದ್ಧ ಆದ ಮೇಲೆ ಯಾರು ಅನ್ನೋ ಪ್ರಶ್ನೆಗೆ ಅವಕಾಶವೇ ಇಲ್ಲ ನಿ ಪರಮಾತ್ಮನಃ ಅನ್ಯ ಅತ್ರ ಬ್ರಹ್ಮಣಾ ಪೂಜ್ಯ ಸ್ಯಾತ್ ಪೂಜ್ಯ ಅಂದರೆ ಹೇ ಭಾಳ ಒಳ್ಳೆ ಕೆಲಸ ಮಾಡಿದ್ದೀಯಪ್ಪ ಅಂತ ಬೆನ್ನು ಚಪ್ಪರಿಸಿ ಪೂಜ್ಯರಾಗೋದು ಬೇರೆ ಆದರ ಸತ್ಕಾರ ಆ ಸತ್ಕಾರ ಅಲ್ಲ ಅಭಿವಂದನ ಮಾಡಿ ನಮಸ್ಕಾರ ಮಾಡಿದ್ದಾರೆ ಅಂತಾದ ಮೇಲೆ ಅವನು ಉತ್ತಮನಾದವನೇ ಆಗಿರಬೇಕು ಬೇರೆಯವರಾಗಲಿಕ್ಕೆ ಸಾಧ್ಯ ಇಲ್ಲ ತಸ್ಮತ್ ಬ್ರಹ್ಮಣ ವಂದ್ಯ ಪರಮಾತ್ಮ ಎ ಚ ಏಕಏವ ಅಥ ಪ್ರಶ್ನಃ ಕಥಂ ಪ್ರಶ್ನ ಪರಿಹಾರೋವಾ ಪ್ರಶ್ನ ಅಥವಾ ಪರಿಹಾರ ಎರಡೂ ಉಪಪನ್ನವಾಗುವುದಿಲ್ಲ ಅರ್ಥವಾಯ್ತಲ್ಲ ಅವತಾರ ಕಾಲದಲ್ಲಿ ಭೀಮಸೇನದೇವರು ಲೋಮಶರಿಗೂ ನಮಸ್ಕಾರ ಮಾಡಿದ್ದಾರೆ ಧೋಮ್ಯಾಚಾರ್ಯರಿಗೂ ನಮಸ್ಕಾರ ಮಾಡಿದ್ದಾರೆ ಕೃಷ್ಣ ಪರಮಾತ್ಮನ ಆಜ್ಞೆಯಂತೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ ಅದು ಬೇರೆ ಪ್ರತ್ಯಕ್ಷೀಭೂತ ದೇವೇಶು ಬಂಧು ಜ್ಯೇಷ್ಠೇಶು ಪ್ರತ್ಯಕ್ಷರಾಗಿ ಎದುರಿಗೆ ಅವರು ಬಂದಾಗ ಬಂಧುತ್ವದಲ್ಲಿ ಹಿರಿಯರಾದಾಗ ಅವತಾರದಲ್ಲಿ ದೇವರ ಆಜ್ಞೆ ಇದೆ ಅಂತ ನಮಸ್ಕಾರ ಮಾಡ್ತಾರೆ ಇದು ಅವತಾರ ಅಲ್ಲ ಇದು ಬ್ರಹ್ಮದೇವರು ತಮ್ಮ ಮೂಲ ರೂಪದೊಳಗೆ ತಾವಿದ್ದಾಗ ಪರಮಾತ್ಮನ ಪ್ರತ್ಯೇಕವಾದ ಆಜ್ಞಾದಿಗಳು ಇಲ್ಲದೇ ಇದ್ದಾಗ ನಮಸ್ಕಾರ ಮಾಡಿದ್ದಾರೆ ಅಂತಾದರೆ ಅವರು ತಮಗಿಂತಲೂ ಪೂಜ್ಯರಾದವರಿಗೆ ನಮಸ್ಕಾರ ಮಾಡ್ತಾರೆ ಹೊರತು ಚಿಕ್ಕವರಿಗೆ ನಮಸ್ಕಾರ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಬ್ರಹ್ಮದೇವರಿಗಿಂತಲೂ ಉತ್ತಮನಾದ ನಾರಾಯಣನೇ ಅಂತ ನೀವು ತಿಳ್ಕೋಬೇಕಾಗಿತ್ತು ಸನಕಾದಿಗಳು ಯಾಕೆ ತಿಳ್ಕೊಂಡಿಲ್ಲ ಸ ಚ ಏಕಏವ ಪ್ರಶ್ನಃ ಪ್ರಶ್ನೆ ಯಾಕೆ ಮಾಡ್ತೀರಿ ಪ್ರಶ್ನೆ ಸರಿಯಲ್ಲ ಅಂದಮೇಲೆ ನಾನು ಉತ್ತರ ಯಾಕೆ ಕೊಡಬೇಕು ಉತ್ತರನೂ ಕೊಡೋ ಕಥಂ ಘಟಿತವೋ ವಿಪ್ರಾಹ ಒಕ್ತುಂವಾ ನಿಮಗೆ ಉತ್ತರ ಕೊಡೋದು ಸರಿಯಲ್ಲ ಪ್ರಶ್ನೆ ಕೇಳೋದು ಸರಿಯಲ್ಲ ಅನೇಕ ಆಶ್ರಯ ಅಲುಕ್ ಸಮಾಸ ಇದು ಅನೇಕ ಆಶ್ರಯ ಅಂತರ್ಥ ಅನೇಕ ಪರಮಾತ್ಮರಿದ್ದಾರೆ ಅಂತನ್ನುವ ಪ್ರಸಂಗ ಇದ್ದರೆ ಯೋಗ್ಯವಾಗಿತ್ತು ಪ್ರಶ್ನ ಆದರೆ ಅಂತಹ ಪ್ರಶ್ನ ಒಬ್ಬನೇ ಪರಮಾತ್ಮ ಇದ್ದಾನೆ ಅಂತ ನಿಶ್ಚಯವಾದಾಗ ಕೂಡುವುದಿಲ್ಲ ಇನ್ನೂ ಒಂದು ಅರ್ಥವನ್ನು ಹೇಳ್ತಾರೆ ಅನೇಕಾಶ್ರಯ ಅಂದರೆ ಅನೇಕಾಶ್ ಒಂದು ಅರ್ಥ ಪರಮಾತ್ಮ ಒಬ್ಬನೇ ಇದ್ದಾನೆ ಅವನಲ್ಲಿ ಅನಾನಾತ್ವ ನಿಶ್ಚಿತವಾಗಿದೆ ಅಭೇದ ನಿಶ್ಚಿತವಾಗಿದೆ ಅಂದಮೇಲೆ ಪ್ರಶ್ನೆ ಕೇಳಬಾರದು ಅಂತ ಇಲ್ಲ ಪರಮಾತ್ಮನಲ್ಲಿಯೂ ನಾವು ಭೇದವನ್ನು ಒಪ್ತೇವೆ ಅನೇಕ ಪರಮಾತ್ಮರಿದ್ದಾರೆ ಅನ್ನೋದೇ ನಮ್ಮ ವಾದ ಅದಕ್ಕಾಗಿಯೇ ನಾವು ಪ್ರಶ್ನೆ ಕೇಳ್ತೇವೆ ಅಂದರೆ ಅನೇಕ ಶ್ರೇಯ ಪ್ರಶ್ನಃ ಕಥಂ ಘಟೈತೆ ದೇವರು ಅನೇಕ ಇದ್ದಾನೆ ಅಂತ ಒಪ್ಪಿ ಪ್ರಶ್ನೆಯನ್ನು ಮಾಡ್ತೀರಾ ಅದೇ ಸರಿ ಆಗ್ತದೆ ಯಾಕೆ ಸ್ಪಷ್ಟ ಇದೇವೆ ಶ್ರುತಿಗಳು ಏಕಮೇವ ಅದ್ವಿತೀಯಂ ಬ್ರಹ್ಮ ಏಕೋ ದೇವಃ ದಾವ ಭೂಮಿ ಜನಯಂದೇವ ಏಕ ಒಂದೇ ಎರಡೇ ಬೇಕಾದಷ್ಟು ಶ್ರುತಿಗಳು ಭಗವಂತನಲ್ಲಿ ಅನಾನತ್ವ ಇದೆ ಅಂತ ಹೇಳುವುದಕ್ಕಿದ್ದಾಗ ನಾವು ಅನೇಕ ಪರಮಾತ್ಮರಿದ್ದಾರೆ ಅಂತ ಒಪ್ಪಿ ಪ್ರಶ್ನೆಯನ್ನು ಕೇಳುತ್ತೇವೆ ಅಂತನ್ನೋದು ಕೂಡ ಸರಿಯಾದದ್ದಲ್ಲ ಎಂಬುದಾಗಿ ಅಭಿಪ್ರಾಯವನ್ನು ತಿಳಿಸಿಕೊಡ್ತಾರೆ ಸಚ ಏಕ ಏವ ಅನ್ನುವ ಶಬ್ದದಿಂದ ಶ್ರೀಮದಾಚಾರ್ಯರು ಈ ಅರ್ಥವನ್ನು ಸೂಚನೆ ಮಾಡಿದ್ದಾರೆ ಅಂತ ತಾಮ್ರಪರ್ಣಿ ಹೇಳುತ್ತಾರೆ ಸ್ಪಷ್ಟವಾಯಿತಲ್ಲ ಬ್ರಹ್ಮದೇವರು ನಮಸ್ಕಾರ ಮಾಡಿದ್ದಾರೆ ಅಂದರೆ ಬ್ರಹ್ಮದೇವರಿಗಿಂತಲೂ ಉತ್ತಮನಾದ ಪರಮಾತ್ಮ ಇದು ಸಿದ್ಧ ಆ ಪರಮಾತ್ಮರು ಹತ್ತಿಲ್ಲ ಒಬ್ಬನೇ ಇದ್ದಾನೆ ಎನ್ನುವುದು ಶ್ರುತಿ ಸಿದ್ಧ ಹೀಗಿರುವಾಗ ಯಾರು ಅಂತ ಪ್ರಶ್ನೆ ಮಾಡುವ ಕಾರಣ ಇಲ್ಲ ಪಂಚಾತ್ಮಕೇಶು ಭೂತು ಸಮಾನೇಶು ಚತುತಃ ಕೋ ಭವಾನಿ ಕಿ ವಹ್ ಪ್ರಶ್ನ ವಾಚಾರಂಭೋ ನಿರರ್ಥಕಃ ಅದನ್ನೇ ಮತ್ತೆ ಉಪಪಾದನೆ ಮಾಡುತ್ತಾರೆ ಸಮರ್ಥನೆ ಮಾಡುತ್ತಾರೆ ಇಲ್ಲಿ ಪಂಚಾತ್ಮಕೇಶು ಭೂತೇಶು ಪಂಚಭೂತಗಳು ಅವುಗಳೆಲ್ಲವೂ ಸಮಾನ ಪಂಚಭೂತಗಳೆಲ್ಲವೂ ಸಮಾನವಾದಾಗ ಈ ಪ್ರಶ್ನೆ ಕೂಡೋದಿಲ್ಲ ಅಂತ ಏನು ಪಂಚಭೂತಗಳು ಏನು ಅವು ಸಮಾನ ಅಲ್ಲೇ ಇಲ್ಲ ಮೊದಲನೇದ್ದು ಒಂದೊಂದು ಒಂದೊಂದು ರೀತಿ ಇವೆ ಗುಣಗಳಲ್ಲಿಯೂ ಸಾಮ್ಯ ಇಲ್ಲ ಪರಿಮಾಣದಲ್ಲಿಯೂ ಸಾಮ್ಯ ಇಲ್ಲ ಇಷ್ಟೆಲ್ಲ ಹೋಗಿ ಪಂಚಭೂತಗಳಲ್ಲಿ ಸಾಮ್ಯ ಇದ್ದ ಮಾತ್ರಕ್ಕೆ ಪ್ರಶ್ನೆ ಕೇಳೋದು ಯಾಕೆ ಸರಿಯಲ್ಲ ಅಂತನ್ನೋದಕ್ಕೆ ಸಂಬಂಧವೇ ಇಲ್ಲ ಮೇಲ್ನೋಟಕ್ಕೆ ಈ ಶ್ಲೋಕ ಇಷ್ಟು ಗಂಭೀರವಾಗಿದೆ ಸಹಜವಾಗಿ ಅದಕ್ಕೆ ಶ್ರೀಮದಾಚಾರ್ಯರು ಬೆಳೆಸ್ತಾರೆ ಹಾಗಲ್ಲ ಪಂಚಭೂತಗಳು ಅಂದರೆ ಆ ಭೂತಗಳಲ್ಲ ಇದು ಪೃಥ್ವೀ ಅಪ ತೇಜಸ್ಸು ವಾಯು ಆಕಾಶ ಅಲ್ಲ ದೇವತೆಗಳು ಋಷಿಗಳು ಗಂಧರ್ವರು ಮನುಷ್ಯರು ಅಸುರರು ಅಂತನ್ನುವ ಏನು ಪಂಚಭೂತಗಳಿವೆ ಐದು ತರಹದ ಜೀವರಾಶಿಗಳಿದ್ದಾರೆ ದೇವತೆಗಳು ಋಷಿಗಳು ಗಂಧರ್ವರು ಮನುಷ್ಯರು ಅಸುರರು ಈ ತರಹದ ಐದು ಜೀವರಾಶಿಗಳು ಕೂಡ ಸಮಾನರಾಗಿದ್ದಾರೆ ಸಮಾನರಾಗಿದ್ದಾರೆ ಎಷ್ಟು ತಾರತಮ್ಯ ಇದೆ ಸಮಾನರು ಹೇಗಾಗ್ತಾರೆ ಸಮಾನರು ಅಂದರೆ ಬ್ರಹ್ಮದೇವರಿಗಿಂತ ಚಿಕ್ಕವರು ಅನ್ನೋ ಅರ್ಥದಲ್ಲಿ ಎಲ್ಲರೂ ಒಂದೇ ಅಂದಮೇಲೆ ಹಿಂದೆ ಹೇಳಿದ್ದನ್ನೇ ಉಪಪಾದನೆ ಮಾಡುತ್ತಾರೆ ಇವರ ಐದೂ ಜನ ಬ್ರಹ್ಮದೇವರಿಗಿಂತಲೂ ಅವರರು ಯಾರೂ ಬ್ರಹ್ಮದೇವರಿಂದ ಒಂದ್ಯರಲ್ಲ ಅನ್ನೋ ಅರ್ಥದಲ್ಲಿ ಸಮಾನರಾದಾಗ ಬ್ರಹ್ಮದೇವರಿಂದ ಒಂದ್ಯನಾಗಿದ್ದಾನೆ ಅಂದರೆ ಈ ಐದು ತರಹದ ಜೀವರಾಶಿಗಳಿಂದ ವಿಲಕ್ಷಣನಾದ ನಾರಾಯಣನೇ ಅಂತ ನಿರ್ಣಯ ಅಂದಮೇಲೆ ಯಾಕೆ ಪ್ರಶ್ನೆ ಅಂತ ಹಿಂದೆ ಕೇಳಿ ಹೇಳಿದ್ದನ್ನು ವಿವರಣೆ ಮಾಡ್ತಾ ಇದ್ದ ಅದನ್ನು ಆಚಾರ್ಯರು ಬರೀತಾರೆ ಶ್ರೀಮದ್ ಆಚಾರ್ಯರು ವಸ್ತುತಃ ಸಮಾನೇಶು ಸ್ವಾಭಾವಿಕವಾಗಿ ವಸ್ತುತಃ ಅಂದರೆ ಸ್ವಾಭಾವಿಕವಾಗಿ ಸಮಾನರಾಗಿದ್ದಾರೆ ಯಾವ ಅರ್ಥದಲ್ಲಿ ಗುಣಗಳಲ್ಲಿ ಅಲ್ಲ ಹಿರಣ್ಯ ಗರ್ಭ ಅವರತ್ವ ತದ್ವಂದ್ಯತ್ವಭಾವಾಪೇಕ್ಷೆಯ ಸಮಾನೇಶು ಹಿರಣ್ಯ ಗರ್ಭರಿಗಿಂತಲೂ ಅಧಮರಾದದ್ದರಿಂದ ಬ್ರಹ್ಮದೇವರಿಂದ ಒಂದ್ಯರಾಗಲು ಸಾಧ್ಯವಿಲ್ಲ ಎಂಬ ಅರ್ಥದಲ್ಲಿ ಇವರೆಲ್ಲ ಒಂದೇ ದೇವತೆಗಳು ಬಹಳ ದೊಡ್ಡವರು ನಾವು ಬಹಳ ಚಿಕ್ಕವರು ಆದರೆ ಒಂದೇ ಅರ್ಥದಲ್ಲಿ ನಾವು ಸಮಾನರು ಯಾವ ಅರ್ಥದಲ್ಲಿ ಬ್ರಹ್ಮದೇವರಿಂದ ಒಂದ್ಯರಲ್ಲ ಅನ್ನೋ ಅರ್ಥದಲ್ಲಿ ಸಮಾನರು ತಾಚ ತಸ್ಮಾತ್ ಬ್ರಹ್ಮಣ ವಂದನಾನಂತರಂ ವಿಚಾರವೋ ನಟತೆ ಬ್ರಹ್ಮದೇವರು ನಮಸ್ಕಾರ ಮಾಡಿದ ಮೇಲೆ ಯಾರು ಅಂತನ್ನುವ ಏನು ಪ್ರಶ್ನೆ ಮಾಡ್ತಾ ಇದ್ದೀರಿ ಜಿಜ್ಞಾಸೆ ನೀವು ಮಾಡ್ತಾ ಇದ್ದೀರಿ ಅದು ಸರಿಯಲ್ಲ ಹಾಗಾದರೆ ನಿಮ್ಮ ಪ್ರಶ್ನೆ ಏನು ಸುಮ್ಮನೆ ಏನೋ ಕೇಳಬೇಕು ಅಂತ ಕೇಳಿದ್ದೀರಷ್ಟೇ ಬಾಯಿದೆ ಅಂತ ಮಾತಾಡಿದ್ದೀರಿ ಅಂತಂತಾರಲ್ಲ ಹಾಗೆ ವಾಚಾರಂಭೋ ನಿರರ್ಥಕಃ ಕೇವಲ ಮಾತಿನಿಂದ ಪ್ರಶ್ನೆ ಕೇಳಿದ್ದೀರಿ ಆ ಪ್ರಶ್ನೆಯ ಹಿಂದೆ ಏನು ನಿಜವಾದ ಸಂಶಯ ಮನಸ್ಸಿನಲ್ಲಿರಬೇಕು ಅದು ನಿಮಗಿಲ್ವೇ ಇಲ್ಲ ಯಾಕಂದರೆ ನೀವು ಜ್ಞಾನಿಗಳೇ ಗೊತ್ತು ನಿಮಗೆ ಬ್ರಹ್ಮದೇವರಿಂದ ವಂದ್ಯರಾದವರು ನಾರಾಯಣನನ್ನು ಬಿಟ್ಟರೆ ಬೇರೆ ಇಲ್ಲ ಇದು ಗೊತ್ತು ಯಾಕೆ ಪ್ರಶ್ನೆ ಕೇಳಿ ಗಂಡು ಪಕ್ಷಿಯದು ಹಂಸ ನಾನು ಹೆಣ್ಣಲ್ಲ ಲಕ್ಷ್ಮಿಯಲ್ಲ ಅನ್ನೋದು ನಿಮಗೆ ಗೊತ್ತು ಇನ್ನುಳಿದವರು ವಂದ್ಯರಲ್ಲ ಅನ್ನೋದು ಗೊತ್ತು ಅಂದಮೇಲೆ ಯಾಕೆ ಪ್ರಶ್ನೆ ಕೇಳಿದೆ ತಸ್ಮಾತ್ ಕೋ ಭವಾನಿತಿ ವಾಚ ಪ್ರಾರಬ್ಧ ಪ್ರಶ್ನಃ ನಿರರ್ಥಕಃ ಈ ಮೂರನೇ ಶ್ಲೋಕದಿಂದ ಮತ್ತದನ್ನೇ ಹೇಳ್ತಾನೆ ಮನಸಾ ವಚಸ ದೃಷ್ಟ್ಯಾನ್ೈರಪೀಂದ್ರಿಯ ಅಹಮೇವ ನ ಮತ್ತೊನ್ಯತ್ ಇದು ಬುಧ್ಯಧ್ವಮಂಜಸ ಮನಸ ವಚಸ ದೃಷ್ಟ್ಯಾ ಗೃಹ್ಯತೆ ಅನ್ಯೈರಪೀಂದ್ರಿಯನ್ನೊಂದು ಕಾರಣಕ್ಕಾಗಿಯೂ ನೀನು ಪ್ರಶ್ನೆ ಕೇಳೋದು ಅಟ್ ಸರಿ ಕಾಣೋದಿಲ್ಲ ಅಂತ ಏನು ನಾನು ಯಾರ ಮನಸ್ಸಿಗೂ ಮಾತಿಗೂ ಬೇರೆ ಇಂದ್ರಿಯಗಳಿಗೂ ಗೋಚರನಾದ ವ್ಯಕ್ತಿಯಲ್ಲ ಅದಕ್ಕೆ ನನ್ನನ್ನು ಅಧೋಕ್ಷಜ ಅಂತಾರೆ ಇಂದ್ರಿಯಗಳಿಗೆ ಗೋಚರನಲ್ಲ ಮನಸ್ಸಿಗೂ ಗೋಚರನಲ್ಲ ಆ ತರಹದ ವ್ಯಕ್ತಿತ್ವ ನನ್ನದು ವಚಸ ಆಗಮಗಳಿಗೂ ಗೋಚರನಲ್ಲ ಅಪಿ ಅನುಮಾನಗಳಿಗೂ ಗೋಚರನಲ್ಲ ಮನಸ್ಸು ವಚಸ ಅಂದರೆ ಆಗಮ ದೃಷ್ಟಿ ಅಂದರೆ ಚಕ್ಷುರಿಂದ್ರಿಯ ಅನ್ಯೈ ಇಂದ್ರಿಯೈಹಿ ಶ್ರೋತ್ರಾದಿ ಇಂದ್ರಿಯಗಳು ಘ್ರಾಣೀಂದ್ರಿಯ ಅಪಿಂದರೆ ಅನುಮಾನ ಇರೋದೇ ಮೂರು ಪ್ರಮಾಣ ಪ್ರತ್ಯಕ್ಷ ಅನುಮಾನ ಆಗಮಗಳೆಂಬ ಮೂರೂ ಪ್ರಮಾಣಗಳಿಗೂ ನಾನು ಗೋಚರನಲ್ಲ ಪೂರ್ಣವಾಗಿ ಆಗಮದಿಂದ ಗೋಚರ ಪೂರ್ಣವಾಗಿ ಗೋಚರನಲ್ಲ ಹೀಗಿರುವಾಗ ಮನಸ ವಚಸ ದೃಷ್ಟಿಯ ಅನ್ಯೈರಪಿ ಇಂದ್ರಿಯೈಹಿ ಯದ್ಗೃಹ್ಯತೆ ತದಹಂವ ಹೀಗನ್ವಯ ಅಹಮೇವ ನ ಅಂದರೆ ಅಹಂ ನೇವ ಮನೋವಚನಗಳಿಗೆ ಗೋಚರವಾದ ಇಂದ್ರಿಯ ಗೋಚರವಾದ ವಸ್ತುಗಳೂಂತೇನು ಜಗತ್ತಿನಲ್ಲಿವೆ ಆ ವಸ್ತು ನಾನು ಅಲ್ಲವೇ ಅಲ್ಲ ಅಂದಮೇಲೆ ನೀವು ಪ್ರಶ್ನೆ ಕೇಳೋದು ನಾನು ಉತ್ತರ ಹೇಳೋದು ಯಾರ ಬಗ್ಗೆ ನನ್ನ ಬಗ್ಗೆ ಸಾಧ್ಯವೇ ಇಲ್ಲ ಯಾಕೆ ಮನೋವಚನಗಳಿಗೆ ಗೋಚರನೇ ಅಲ್ಲ ನಾನು ನೀವು ಪ್ರಶ್ನೆ ಏನು ಕೇಳ್ತೀರಿ ನಾನು ಉತ್ತರ ಏನು ಹೇಳೋದು ಅಲ್ಲ ಮನೋವಚನಗಳಿಗೆ ನೀನು ಗೋಚರಣೆ ಅಲ್ಲ ಅಂತಾದರೆ ಹಾಗಾದರೆ ನಾವು ಶಾಸ್ತ್ರಗಳ ಅಧ್ಯಯನವನ್ನೇ ಮಾಡಬಾರ್ದೇ ವೇದಗಳು ಇವೆ ಯಾಕೆ ಪಂಚರಾತ್ರಾದಿ ಗ್ರಂಥಗಳು ಮಹಾಭಾರತಾದಿಗಳೆಲ್ಲ ಉಂಟೆ ಯಾಕೆ ನಾವು ಅಧ್ಯಯನ ಮಾಡಿ ನಿನ್ನನ್ನು ತಿಳಿಯೋದಕ್ಕೆ ತಾನೇ ಶ್ರವಣ ಮನನಾದಿಗಳನ್ನು ಮಾಡಿ ನಿನ್ನನ್ನು ತಿಳಿಯೋದಕ್ಕೆ ಶಾಸ್ತ್ರಗಳಿರೋದು ಹೀಗಿರುವಾಗ ನಾನು ಮನೋವಚನಗಳಿಗೆ ಗೋಚರಣೆ ಅಲ್ಲ ನನ್ನ ಬಗ್ಗೆ ಪ್ರಶ್ನೆ ಕೇಳಬೇಡಿ ನಾನು ಉತ್ತರ ಹೇಳೋದಿಲ್ಲ ಅಂತಂದುಬಿಟ್ಟಿ ಅಲ್ಲ ನೀನು ಹಾಗಾದರೆ ಶಾಸ್ತ್ರಗಳೇ ವ್ಯರ್ಥ ಏನು ಶಾಸ್ತ್ರಗಳಿರೋದೇ ನಿನ್ನನ್ನು ತಿಳಿಯೋದಕ್ಕೆ ಹಾಗಾದರೆ ನಿನ್ನನ್ನು ತಿಳಿಯೋದಕ್ಕೆ ಸಾಧ್ಯ ಇದೆ ಅಂದಮೇಲೆ ನಾವು ಪ್ರಶ್ನೆ ಕೇಳ್ತೇವೆ ತಪ್ಪೇನದರಲ್ಲಿ ಅಂತಂದರೆ ಹೌದು ನನ್ನ ಅನುಗ್ರಹ ಇಲ್ಲದೆ ಕೇವಲ ಪುರುಷ ಪ್ರಯತ್ನದಿಂದ ತಿಳಿಯುತ್ತೇವೆ ಅಂದರೆ ಸಾಧ್ಯ ಇಲ್ಲ ಅಂತ ಕೇವಲ ಪುರುಷ ಪ್ರಯತ್ನದಿಂದ ನನ್ನನ್ನು ತಿಳಿತೇವೆ ಅಂತ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಭಾವನೆ ಇದ್ದರೆ ಪ್ರಶ್ನೆ ಕೇಳ್ತೀನಿ ಅವನು ಉತ್ತರ ಹೇಳ್ತಾನೆ ನಮ್ಮ ಬುದ್ಧಿಬಲದಿಂದ ನಾವು ಅರ್ಥ ಮಾಡಿಕೊಳ್ತೇವೆ ಇಷ್ಟೇ ನಿಮ್ಮ ಭಾವನೆಯಾಗಿದ್ದರೆ ಅದು ತಪ್ಪು ಏ ಅದೆಲ್ಲ ಏನಿಲ್ಲಪ್ಪಾ ನಮಗೆ ವಿನಯ ಇದೆ ನಾವು ಪ್ರಶ್ನೆ ಕೇಳಿ ತಿಳ್ಕೋತೇವೆ ಅಂದರೆ ಕೇವಲ ಬುದ್ಧಿವಂತಿಕೆಯಿಂದ ತಿಳ್ಕೋತೇವೆ ಅನ್ನೋ ದುರಹಂಕಾರದಿಂದ ನಾವೇನು ನಿನಗೆ ಪ್ರಶ್ನೆ ಮಾಡಿಲ್ಲಪ್ಪ ನಿನ್ನ ಅನುಗ್ರಹದಿಂದಲೇ ನಾವು ತಿಳಿಕೊಳ್ತೇವೆ ಅಂತನ್ನೋ ವಿನಯದಿಂದಲೇ ನಾವು ಕೇಳಿದ್ದೇವೆ ನೀನು ಅನುಗ್ರಹ ಮಾಡಿದರೆ ಅವಶ್ಯವಾಗಿ ನಿನ್ನನ್ನು ತಿಳಿಯಬಹುದು ಅಥೋನಂತೇನ ಹಿತತ ಅಂತ ಹೇಳಿದ ಹಾಗೆ ಪರಾತ್ಮನ ಪ್ರಸಾದದಿಂದ ಅವ್ಯಕ್ತವ್ಯಕ್ತಮಾಹ ಹಿ ಎನ್ನುವುದು ಸರಿ ಪರಮಾತ್ಮ ಸ್ವಭಾವತಃ ಯಾರಿಗೂ ತೋರೋದಿಲ್ಲ ಆದರೂ ತನ್ನ ಅನುಗ್ರಹದಿಂದ ಭಕ್ತರಿಗೆ ತೋರ್ತಾನೆ ಶಾಸ್ತ್ರಗಳಿಂದಲೂ ತಿಳಿತಾನೆ ಪ್ರತ್ಯಕ್ಷವಾಗಿಯೂ ಮನಸ್ಸಿಗೂ ಇಂದ್ರಿಯಗಳಿಗೂ ಗೋಚರನಾಗ್ತಾನೆ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಹಾಗಾದರೆ ನಿನ್ನ ಅನುಗ್ರಹದಿಂದ ನಿನ್ನನ್ನು ತಿಳಿಯುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಆದ್ದರಿಂದ ಪ್ರಶ್ನೆ ಕೇಳಬೇಡ ಅಂತನಬೇಡ ಅಂತಂದರೆ ಅದಕ್ಕೂ ಮತ್ತೆ ಉತ್ತರ ಕೊಡ್ತಾನೆ ದೇವರು ಹೌದು ನನ್ನ ಪ್ರಸಾದದಿಂದ ನನ್ನನ್ನು ತಿಳಿಯಬಹುದು ನಿಜ ಆದರೆ ನನ್ನ ಪ್ರಸಾದದಿಂದಲೇ ನೀವು ಚೆನ್ನಾಗಿ ಆಲೋಚನೆ ಮಾಡಿದಾಗ ನಾನು ಲೋಕ ವಿಲಕ್ಷಣನಾಗಿ ಹಿಂದೆ ಹೇಳಿದ ಪಂಚಭೂತಗಳಿಂದ ಉಳಿದೆಲ್ಲ ಜೀವರಾಶಿಗಳಿಂದ ಜಡಪದಾರ್ಥಗಳಿಂದ ವಿಲಕ್ಷಣನಾಗಿ ನಾರಾಯಣ ಅಂತ ನಿರ್ಣಯವಾಗಿಬಿಟ್ಟಿದೆ ನಿಮಗೆ ಯಾಕೆ ಹೇಳ್ತೀರಿ ಪ್ರಸಾದ ಇಲ್ಲದೆ ಬರೀ ಪ್ರಯತ್ನದಿಂದ ತಿಳಿತೀರಾ ತಿಳಿಯೋದೇ ಇಲ್ಲ ಹೋಗಿ ಪ್ರಸಾದದಿಂದ ತಿಳಿತೀರಾ ನನ್ನ ಪ್ರಸಾದ ಇದ್ದ ಮೇಲೆ ಚೆನ್ನಾಗಿ ವಿಚಾರ ಮಾಡಿದಾಗ ಈಗಾಗಲೇ ನಿಮಗೆ ತಿಳಿದುಬಿಟ್ಟಿದೆ ನಾನು ನಾರಾಯಣ ಅಂತ ನನ್ನ ಲಕ್ಷಣಗಳಿಂದ ನನ್ನ ತೇಜಸ್ಸಿನಿಂದ ಜೊತೆಗೆ ಬ್ರಹ್ಮದೇವರು ಮಾಡಿದ ನಮಸ್ಕಾರದಿಂದ ನಿಮಗೆ ಅರ್ಥ ಆಗಿ ಹೋಗಿದೆ ನಾನು ನಾರಾಯಣ ಅಂತ ಯಾಕೆ ಪ್ರಶ್ನೆ ಮಾಡ್ತೀರಿ ಮಾಡಬೇಕು ಹೀಗೆ ಎರಡು ಅನ್ವಯವನ್ನು ಮಾಡಿಕೊಳ್ಳಬೇಕು ಮನಸ ವಚಸಾ ದೃಷ್ಟ್ಯಾ ಅನ್ಯ ಅಪಿ ಇಂದ್ರಿಯ ಯತ್ ಗೃಹ್ಯತೆರುಷ ಪ್ರಯತ್ನ ಗೃಹ್ಯತೆ ತದಹಂ ನವ ಮನೋಮೊದಲಾದ ಇಂದ್ರಿಯಗಳಿಂದ ಅನುಮಾನಗಳಿಂದ ಪುರುಷ ಪ್ರಯತ್ನದಿಂದ ತಿಳಿಯಲ್ಪಡುವ ವಸ್ತು ಅಂತ ಯಾವುದೋ ಅದು ನಾನಲ್ಲ ಆದ್ದರಿಂದ ಪ್ರಯತ್ ಪುರುಷ ಪ್ರಯತ್ನದಿಂದ ತಿಳಿಯುವುದಕ್ಕೋಸ್ಕರ ಪ್ರಶ್ನೋತ್ತರ ಬೇಡ ಇಲ್ಲ ನಿನ್ನ ಪ್ರಸಾದದಿಂದ ತಿಳಿತೇವೆ ಅಂದರೆ ಅದಕ್ಕೆ ಉತ್ತರ ಮತ್ತ ನನ್ನ ಪ್ರಸಾದದಿಂದ ಅಂತ ಅರ್ಥ ಮತ್ತ ನನ್ನ ಅನುಗ್ರಹದಿಂದ ನನ್ನ ಪ್ರಸಾದದಿಂದ ಮನಸ ವಚಸ ದೃಷ್ಟ್ಯಾ ಅನ್ಯೈ ಅಪಿ ಇಂದ್ರಿಯೈ ಮನಸ್ಸು ಮೊದಲಾದ ಇಂದ್ರಿಯಗಳಿಂದ ವಿಚಾರ ಮಾಡಲಾಗಿ ಮತ್ತ ಅನ್ಯತ ನಾನಲ್ಲದ ಏನು ಜಗತ್ತಿದೆ ಜಡ ಅಥವಾ ದೇವತೆಗಳು ಋಷಿಗಳು ಮನುಷ್ಯರು ಗಂಧರ್ವರು ಅಸುರರು ಮೊದಲಾದ ಏನೆಲ್ಲ ಪ್ರಪಂಚ ಇದೆ ಅದೆಲ್ಲವೂ ಮತ್ತ ಅನ್ಯತ್ ಇತಿ ಅಂಜಸ ಬುದ್ಧತ್ವಂ ನನ್ನಿಂದ ಭಿನ್ನ ಅಂತ ನೀವು ತಿಳಿದುಬಿಟ್ಟಿದ್ದೀರಿ ಈಗಾಗಲೇ ಬ್ರಹ್ಮದೇವರಿಂದ ನಮಸ್ಕಾರ ಮಾಡಿಸಿಕೊಂಡ ಈ ವ್ಯಕ್ತಿ ದೇವತೆ ಅಲ್ಲ ಋಷಿಯಲ್ಲ ಪಿತೃ ಅಲ್ಲ ಗಂಧರ್ವ ಅಲ್ಲ ಮನುಷ್ಯ ಅಲ್ಲ ಹಸುರ ಅಲ್ಲ ಅನ್ನೋದು ನಿಮಗೆ ಗೊತ್ತಾಗೋಗಿದೆ ಯಾಕೆ ಕೇಳ್ತೀರಿ ಪ್ರಶ್ನೆ ಅರ್ಥ ಆಯ್ತಾ ಪ್ರಸಾದ ಇಲ್ಲದೆ ತಿಳಿಯೋದೇ ಇಲ್ಲ ಮಾತಾಡಬೇಡಿ ಪ್ರಸಾದದಿಂದ ತಿಳಿಯಬೇಕು ಅಂತೇನೇ ಪ್ರಶ್ನೆ ಇದ್ದರೆ ಆ ಪ್ರಸಾದ ಇನ್ನು ಮೇಲೆ ನಿಮಗೆ ಹೊಸದಾಗಿ ಆಗಬೇಕಾಗಿಲ್ಲ ಆಗಿಬಿಟ್ಟಿದೆ ನಿಮ್ಮ ಮೇಲೆ ನಾನು ಅನುಗ್ರಹ ಮಾಡಿಬಿಟ್ಟಿದ್ದೇನೆ ಅನ್ನೋದಕ್ಕೆ ನೀವು ಇಷ್ಟು ದೊಡ್ಡ ಸ್ಥಾನದಲ್ಲಿ ಬಂದಿದ್ದೀರಿ ಬ್ರಹ್ಮದೇವರ ಮಾನಸಪುತ್ರರಾಗಿ ಸನಕಾದಿಗಳಾಗಿ ನನ್ನ ಅನುಗ್ರಹದಿಂದ ನೀವು ಚೆನ್ನಾಗಿ ಆಲೋಚನೆ ಮಾಡಿದಾಗ ನಿಮಗೆ ತಿಳಿದುಬಿಟ್ಟಿದೆ ನಾನು ಸಕಲ ವಿಲಕ್ಷಣನಾದ ನಾರಾಯಣ ಅಂತ ಮತ್ತೆ ಯಾಕೆ ಹೇಳ್ತೀರಿ ಪ್ರಶ್ನೆ ವಿಷಯ ಇಷ್ಟೇ ಇದೆ ಅನ್ವಯ ನಾನು ಹೇಳಿದೆ ಮತ್ತ ನನ್ನ ಅನುಗ್ರಹದಿಂದ ಮತ್ತ ಅನ್ಯತ ನನ್ನಿಂದ ಭಿನ್ನವಾದ ಜಗತ್ತನ್ನು ಮತ್ತ ಅನ್ಯದಿತಿ ಬುದ್ಧದ್ವಂ ನನ್ನಿಂದ ಭಿನ್ನ ಅಂತ ತಿಳಿದುಬಿಟ್ಟಿದ್ದೀರಿ ಹೇಗೆ ತಿಳಿದಿದ್ದೀರಿ ಇದೇ ಮನಸ ವಚಸ ದೃಷ್ಟ್ಯ ಅನ್ನೀಹಿ ಅಪಿ ವಿಚಾರ್ಯ ಅಂತ ಇಟ್ಕೋಬೇಕು ಈ ಎಲ್ಲ ಸಾಧನಗಳಿಂದಲೇ ಚೆನ್ನಾಗಿ ವಿಮರ್ಶೆ ಮಾಡಿದರೆ ನಿಮಗೆ ಗೊತ್ತಾಗಿ ಹೋಗಿಬಿಟ್ಟಿದೆ ಬ್ರಹ್ಮದೇವರ ವಂದನದಿಂದಲೂ ಗೊತ್ತಾಗಿದೆ ಸುಮ್ಮನೆ ಇರಿ ಮತ್ತೆ ಕೇಳಬೇಡಿ ಹೌದು ಲಕಾರ ವ್ಯತ್ಯಯ ಬುದ್ಧಧ್ವಂ ಹಿಂದೆ ತಿಳಿದಿದ್ದೀರಿ ಬರೆದಿದ್ದಾರೆ ಶ್ರೀನಿವಾಸ್ ಚೀರ್ಸರ್ ಅದನ್ನು ಬರೆದಿದ್ದಾರೆ ಬುದ್ಧಧ್ವಂ ಅಂದರೆ ಈಗಾಗಲೇ ನೀವು ತಿಳಿದುಬಿಟ್ಟಿದ್ದೀರಿ ಅಂತನೋ ಅರ್ಥವನ್ನು ಅಲ್ಲ ವೈದಿಕ ಪ್ರಯೋಗ ಅದು ಮನಸಾ ದೃಷ್ಟ್ಯಾ ಗೃಹ್ಯತೆರಪೀಂದ್ರಿಯೈಹಿ ಅಹಮೇವ ನಮತ್ತೋನ್ಯದಿತಿ ಬುದ್ಧಧ್ವಮಂಜಸ ಶ್ಲೋಕಾರ್ಥವನ್ನು ನಾನು ಮೊದಲಿಗೆ ಹೇಳಿಬಿಟ್ಟೆ ಆಮೇಲೆ ತಾತ್ಪರ್ಯವನ್ನು ಓದ್ತಾ ಇದ್ದೀನಿ ಸುಲಭವಾಗಿ ತಸ್ಮಾನ್ ಮನಾದಿಭಿರ್ಗೃಹ್ಯಮಾಣ ಅಹಂನೈವ ನೋಡ್ರಿ ಇದು ಅಪಾರ್ಥ ಏನಾಗ್ತದೆ ಅಂತ ನಾನು ಹೇಳಲಿಕ್ಕೆ ಹೋಗಲಿಲ್ಲ ನಿಜವಾದ ಅರ್ಥ ಹೇಳಿಬಿಟ್ಟಿದ್ದೇನೆ ಅಪಾರ್ಥ ಏನಾಗೋದು ಮತ್ತು ಅಭೇದನೆ ತೋರ್ತದೆ ನಿಮ್ಮ ಎಲ್ಲ ಮನಸ್ಸು ಮಾತು ಇಂದ್ರಿಯಗಳಿಗೆ ಗೋಚರವಾದ ವಸ್ತುಗಳೂಂತೂ ಪ್ರಪಂಚದಲ್ಲೇನಿದೆಯೋ ಅದೆಲ್ಲವೂ ಅಹಮೇವ ನಾನೇ ಮತ್ತ ಅನ್ಯನ್ನ ಜಗತ್ತಿನಲ್ಲಿ ನೀವೇನು ಕಾಣ್ತೀರೋ ನನ್ನನ್ನೇ ಕಾಣ್ತೀರಿ ನನ್ನನ್ನು ಬಿಟ್ಟು ಜಗತ್ತಿನೊಳಗೆ ಏನು ಇಲ್ಲೇ ಇಲ್ಲ ಎಲ್ಲವೂ ನಾನೇ ಅಂಥೇಳಿದಾಗಿದೆ ಆದರೆ ಇರೋ ಅರ್ಥ ಹೀಗೆ ಅಹಮೇವ ನ ಮತ್ತ ಅನ್ಯತ್ ನಾನೇ ಬೇರೆ ಅಲ್ಲ ಅಂತ ಅರ್ಥ ಅಲ್ಲ ನಾನಲ್ಲೇ ಅಲ್ಲ ಬೇರೇನೇ ಆ ನ ಅನ್ನೋದನ್ನು ಎಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋದು ಮಹತ್ವದ್ದು ಸ್ವಯಮಿ ಪ್ರಸಾದ ಕಥಂಚಿತ್ ಗೃಹ್ಯತೆ ನಿನ್ನ ಅನುಗ್ರಹದಿಂದ ನೀನು ತಿಳಿಯಬಹುದಲ್ಲ ಅಂದರೆ ಹೌದು ತಿಳಿಯಬಹುದು ಆದರೆ ಸರಿಯಾಗೇ ತಿಳಿದು ಬಿಟ್ಟಿದ್ದೇನೀಗ ಮತ್ತ ಅನ್ಯದಿತಿ ಎನ್ಮನಾರ್ವಿಚಾರ್ಯ ಮತ್ತ ಅನ್ಯತ್ವನೈವ ಜ್ಞಾಯತೆ ನನ್ನಿಂದ ಭಿನ್ನಂತೆ ನಿಮಗೆ ತಿಳಿದು ಬಿಟ್ಟಿದೆ ತದಹಂ ನ ಭವಾಮ್ಯವ ಇಧ್ವಂ ಅಂದರೆ ಈಗಾಗಲೇ ತಿಳಿದುಬಿಟ್ಟಿದ್ದೀರಿ ಅಂತ ಅರ್ಥ ತಿಳಿದೀವಿ ಆದರೂ ಕೇಳ್ತೀವಿ ಬಿಡ್ರಿ ಅಂದರೆ ವಿಚಾರಿತಸ್ಯ ಪುನಃ ಸಂಶಯಕರಣ ಪರಿಕಲ್ಪ್ಯ ಸಂಶಯಕಾರಣ ಪರಿಕಲ್ಪ್ಯ ಸಂಶಯೋ ನ ಕರ್ತವ್ಯ ಒಮ್ಮೆ ನಿರ್ಣೀತವಾದ ವಿಷಯದ ಬಗ್ಗೆಯೂ ಸುಮ್ಮ ಸುಮ್ಮನೆ ಕಾರಣ ಇಲ್ಲದೇ ಇದ್ದಾಗಲೂ ಕಾರಣ ಇದೆ ಅಂತಂದುಕೊಂಡು ಪ್ರಶ್ನೆ ಮಾಡೋದು ಸರಿಯಾದದ್ದಲ್ಲ ಅತ ಕೋಭವಾನ್ ಇತಿ ನ ಆರಬ್ಧವ್ಯ ಪ್ರಶ್ನೆ ಕೇಳಬೇಡಿ ಹಾಗಾದರೆ ಪ್ರಶ್ನೆಯೇ ಕೇಳಬೇಡಿ ಅಂತಂತೀಯ ನಾವು ಹೋಗ್ಬಿಡೋಣ ಹೇಗೆ ನಿಮಗೇನು ಗೊತ್ತಿಲ್ಲ ಅಷ್ಟನ್ನು ಕೇಳಿ ಗುಣೇಶ್ವ ವಿಷತೆ ಚೇತಃ ಇತ್ತೇವ ಪ್ರಶ್ನ ಆರಭ್ಯವಹ ನಮ್ಮ ಮನಸ್ಸು ವಿಷಯಗಳಲ್ಲಿ ಆಸಕ್ತವಾಗತ್ತೆ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಸಂಸ್ಕಾರ ರೂಪದಲ್ಲಿ ಉಳಿತವೆ ಈ ಸಂಬಂಧವನ್ನು ಕತ್ತರಿಸಬೇಕಾಗಿದೆ ವಿಷಯಗಳ ಕಡೆಗೆ ನಮ್ಮ ಮನಸ್ಸು ಹೋಗಬಾರದು ಹೋದರೂ ಆ ವಿಷಯಗಳು ಸಂಸ್ಕಾರ ರೂಪದಲ್ಲಿ ನಮ್ಮ ಮನಸ್ಸಿನಲ್ಲಿ ಉಳಿಯಬಾರದು ಅಲ್ಲಿಂದ ಅಲ್ಲಿಯೇ ಮರೆತು ಬಿಡಬೇಕು ಯಾವಾಗಲೂ ನಿನ್ನನ್ನೇ ಸ್ಮರಣೆ ಮಾಡಬೇಕು ಇದಕ್ಕೇನು ಉಪಾಯ ಅಂತ ಕೇಳಿ ಅದನ್ನು ಹೇಳುತ್ತೆ ಇದೂ ಕೂಡ ನಮಗಾಗಿ ಕೇಳ್ತಾರೆ ಅವರು ಅವರು ಸ್ವಯಂ ವಿರಕ್ತರೇ ಅವರು ಸನಕಾದಿಗಳು ಜಗತ್ತಿನ ಜೀವರಾಶಿಗಳು ವಿರಕ್ತರು ಹೇಗಾಗಬೇಕು ಅಂತ ಪ್ರಶ್ನೆ ಕೇಳಿ ನಯುಷ್ಮಾಕಮಿ ಪ್ರಶ್ನೋ ಈ ತಾವು ಹೇಳಿದ ಅರ್ಥ ಇದೆಲ್ಲ ಕಸರತ್ತು ಮಾಡಿದ್ರಲ್ಲ ನೆ ತೆಗೆಯೋದು ಮುಂದೆ ತೆಗೆಯೋದು ಇದನ್ನೆಲ್ಲ ಮಾಡಿ ಹೀಗೆ ಅರ್ಥ ಮಾಡಬೇಕು ಅಂತೇನು ಈ ಎಲ್ಲ ಶ್ಲೋಕಗಳಿಗೂ ಅಭೇದ ಯಾಕೆ ಅರ್ಥ ಮಾಡಬಾರದು ನಾವು ನೀವು ಎಲ್ಲ ಒಂದೇ ಯಾರಲ್ಲಿಯೂ ಭೇದ ಇಲ್ಲ ಪ್ರಶ್ನೆ ಕೇಳಬೇಡಿ ಹೀಗೆ ಯಾಕೆ ಅರ್ಥ ಮಾಡಬಾರದು ಅಂದರೆ ಅದಕ್ಕೆ ಭಾಗವತದ ಅರ್ಥವನ್ನೇ ತಿಳಿಸಲು ಹೊರಟ ತಂತ್ರಭಾಗವತ ಎಂಬ ಗ್ರಂಥದಲ್ಲಿ ನಾವು ಹೇಳಿದ ಅರ್ಥವನ್ನೇ ಹೇಳಿದ್ದಾರೆ ವೇದವ್ಯಾಸದೇವರೇ ಹೇಳಿದ್ದಾರೆ ನ ಯುಷ್ಮ ಕಮಿ ಪ್ರಶ್ನೋ ಘಟೆ ತಾಯ ಕಥಂಚನ ಮಾಮೃತೇನಿ ವಂದ್ಯೋಸ್ತಿ ವಿರಿಂಚೇ ಕ್ವಾಶನ ನಿಮ್ಮ ಈ ಪ್ರಶ್ನೆ ಸರಿಯಲ್ಲ ಬ್ರಹ್ಮದೇವರಿಂದ ವಂದ್ಯರಾದ ವ್ಯಕ್ತಿ ಮತ್ತೊಬ್ಬರಿಲ್ಲ ಅಭಿವಂದಿತ ಪಾದಮ್ಮಂ ವಿರಿಂಚೇನ ಕಥಂ ಪುನಃ ಪೃಚ್ಛಾನ್ಯೇ ಸಮಯಸ್ಮದವರೇ ಚತುರ್ಮುಖಾತ್ ಉಳಿದೆಲ್ಲ ಜೀವರಾಶಿಗಳು ಬ್ರಹ್ಮದೇವರಿಗಿಂತಲೂ ಅವರರು ಎಂಬ ಅರ್ಥದಲ್ಲಿ ಸಮಾನರಾದಾಗ ನಾನು ಯಾವ ಜೀವನಾಗಲೂ ಸಾಧ್ಯ ಇಲ್ಲ ನಾನು ವಿಷ್ಣುವೇ ಆಗಬೇಕು ಯಾರು ಐದು ಜನ ಅವರು ದೇವಾಹ ಮನುಷ್ಯಾ ಪಿತರಹ ಗಂಧರ್ವಾಹ ಅಸುರ ಈ ತರಹದ ಐದೂ ಜೀವರಾಶಿಗಳು ಅವರರೇ ಯಾಕೆ ವಂದ್ಯರಾಗಿದ್ದಾರೆ ಬ್ರಹ್ಮ ಬ್ರಹ್ಮದೇವರಿಗಿಂತಲೂ ಅವರರಾಗಿದ್ದಾರೆ ಆದ್ದರಿಂದ ಅವರು ವಂದ್ಯರಲ್ಲ ಪರಮಾತ್ಮ ವಂದ್ಯನಾಗಿದ್ದಾನೆ ಅಂದಮೇಲೆ ಇವನು ಬ್ರಹ್ಮದೇವರಿಗಿಂತಲೂ ಅವರಾದ ಈ ಐದು ಜೀವರಾಶಿಗಳ ಗುಂಪಿಗೆ ಸೇರದೇ ಜೀವ ವಿಲಕ್ಷಣನಾದ ದೇವ ಸರ್ವೋತ್ತಮನಾದ ಭಗವಂತ ಇತಿ ಪಂಚಾತ್ಮಕ ಸರ್ವಂ ಬ್ರಹ್ಮಣಸ್ತ್ವವರಂ ಯತಃ ಅವಂದ್ಯರಾಗದ ಮಾತ್ರಕ್ಕೆ ಅವರರು ಅಂತಂದರೆ ಭೀಮಸೇನ ದೇವರಿಗೆ ಯುಧಿಷ್ಠಿರ ನಮಸ್ಕಾರ ಮಾಡ್ತಾ ಇರಲಿಲ್ಲ ಅಂದರೆ ಭೀಮಸೇನದೇವರು ಯುಧಿಷ್ಠರನಿಗಿಂತರೂ ಅವರರೇ ಅಲ್ಲ ಉತ್ತಮರೇ ಅದಕ್ಕಾಗಿಯೇ ಶ್ರೀಮದಾಚಾರ್ಯರು ಹಿಂದೆ ವಸ್ತುತಃ ಅಂತ ಶಬ್ದ ಹಾಕಿದ್ದಾರೆ ಭಾಗವತದಲ್ಲಿಯೂ ಇದೆ ಇಲ್ಲೇನು ವಸ್ತುತಃ ಪಂಚಾತ್ಮಕೇಶು ಭೂತೇಶು ಸಮಾನೇಶು ಚ ವಸ್ತುತಃ ಸ್ವಾಭಾವಿಕವಾಗಿ ಅವಂದ್ಯರಾದವರು ಅವರರು ಭೀಮಸೇನದೇವರು ಸ್ವಾಭಾವಿಕವಾಗಿ ಯುಧಿಷ್ಠಿರಣಿಗೆ ವಂದ್ಯರೇ ಅವತಾರ ಕಾಲದಲ್ಲಿ ಅಣ್ಣ ಅನ್ನೋ ಒಂದು ಉಪಾಧಿ ಇದ್ದದ್ದಕ್ಕೆ ಆ ಒಂದ್ಯರಾಗಿದ್ದಾರೆ ಹೊರತು ಸ್ವಭಾವತಃ ಅವರು ಅವಂದ್ಯರಲ್ಲ ಒಂದ್ಯರೇ ಉತ್ತಮರೇ ಯದನ್ಯನ್ಮದ್ವಿಚಾರೇಣ ಗೃಹ್ಯತೆ ತನ್ನ ಚಾಸ್ಮ್ಯಹಂ ಇತಿ ಜಾನೀಧ್ವ ಮಧ್ಯ ನನ್ನ ಅನುಗ್ರಹದಿಂದ ನೀವು ವಿಚಾರ ಎಲ್ಲವೂ ನನ್ನಿಂದ ಭಿನ್ನವಾಗಿದೆ ಅಂತ ಸ್ಪಷ್ಟವಾಗಿ ತಿಳಿದಿದ್ದೀರಿ ಅನ್ಯತ್ ಸ್ವಭಾವತೋ ದೃಶ್ಯಂ ಮಮ ಪ್ರೇರಣೆಯವತ್ತು ತಸ್ಮ್ ಪ್ರಶ್ನಾರಂಭೋ ನಮ್ಮಗತ ಇತ ತಂತ್ರಭಾಗವತೆ ನನ್ನ ಅನುಗ್ರಹದಿಂದ ಅವಶ್ಯ ನನ್ನ ಜ್ಞಾನ ಆಗ್ತದೆ ಸ್ವಭಾವತಃ ನಾನು ಯಾರಿಗೂ ಗೋಚರಣಲ್ಲ ಉಳಿದ ವಸ್ತುಗಳು ಸ್ವಭಾವತಾನೇ ತಿಳಿಯಲು ಸಾಧ್ಯವಾದ ವಸ್ತುಗಳು ಆದ್ದರಿಂದ ಉಳಿದ ವಸ್ತುಗಳಿಗೂ ನನಗೂ ಸ್ಪಷ್ಟವಾಗಿ ಭೇದ ಇದೆ ನನ್ನ ವಿಷಯದಲ್ಲಿ ಮಾತ್ರ ನೀವು ಪ್ರಶ್ನೆ ಮಾಡುವುದು ಸರ್ವಥ ಸರಿಯಲ್ಲ ಅಂತ ತಂತ್ರಭಾಗವತದಲ್ಲಿ ಹೇಳಿದ್ದಾರೆ ಇಷ್ಟೆಲ್ಲ ಸರಿ ಜೀವಬ್ರಹ್ಮರಲ್ಲಿ ಜಗತ್ತಿನಲ್ಲಿ ಭೇದ ಇದೆ ಅಂತಾದರೆ ಈ ಶ್ಲೋಕಗಳಿಗೆ ನೀವು ಹೀಗೆ ಅರ್ಥ ಮಾಡಬೇಕು ಅದಕ್ಕೇನು ಪ್ರಮಾಣ ಬೇಕಾದಷ್ಟು ಪ್ರಮಾಣ ಇದೆ ಅಂತಾರೆ ಇದಂ ಹಿ ವಿಶ್ವಂ ಭಗವಾನಿವೇತರಹ ಯದ್ಯಪಿ ಇತರ ಭಗವಾನ್ ಇದಂ ವಿಶ್ವಂ ಇವ ಪರಮಾತ್ಮ ಈ ಜಗತ್ತಿಗಿಂತಲೂ ಅತ್ಯಂತ ವಿಲಕ್ಷಣನಾಗಿದ್ದಾನೆ ಆದರೂ ಜಗತ್ತಿನಂತೆ ಜೀವರಂತೆ ತೋರ್ತಾನೆ ಭ್ರಾಂತಿಯಿಂದ ತೋರ್ತಾನೆ ನಿಜವಾಗಿ ಪರಮಾತ್ಮ ಇದು ಜಗತ್ತಿಗಿಂತಲೂ ಇತರನೇ ವಿಲಕ್ಷಣನೇ ಎಂದು ಇದೇ ಭಾಗವತವೇ ಹೇಳಿದೆ ಇನ್ನೊಂದು ಕಡೆಗೆ ಮಹಾಭಾರತ ಹೇಳುತ್ತದೆ ಪ್ರಕೃತೇರ್ವ್ಯತಿರಿಕ್ತೋ ಯಹ ಪುರುಷಶ್ಚೇತಿ ಕಥ್ಯತೆ ತಂ ವಿದ್ಯಾತ್ ಪರಮಾತ್ಮ ನಮ್ಮ ವಾಸುದೇವೇತಿ ಎಂ ಇದು ಈ ಸಮಗ್ರವಾದ ಜಡ ಪ್ರಕೃತಿಯಿಂದ ವಿಲಕ್ಷಣನಾದ ಪೂರ್ಣ ಷಡ್ಗುಣನಾದ ಪರಮಾತ್ಮ ಅವನು ವಾಸುದೇವ ಅವನು ಸರ್ವಥಾ ಈ ಜಡ ಪದಾರ್ಥಗಳಿಂದ ಅಭಿನ್ನನಲ್ಲ ಪ್ರಕೃತಿಯಿಂದ ಅಷ್ಟೇ ಅಲ್ಲ ಪ್ರಾಕೃತವಾದ ವಸ್ತುಗಳಿಂದಲೂ ಅಭಿನ್ ಭಿನ್ನನಾಗಿದ್ದಾನೆ ಪ್ರಕೃತೆ ಪ್ರಾಕೃತಾಚವ ವ್ಯತಿರಿಕ್ತ ಗುಣಾಧಿಕಂ ಎದು ಪರಮತ್ನಾನಂ ತೇಯಾಂತಿ ಪರಮಂಪದಂ ಏಕೆಂದರೆ ಮನಸ್ಸು ಮೊದಲಾದ ಇಂದ್ರಿಯಗಳಿಂದ ತೋರುವ ಎಲ್ಲ ವಸ್ತುಗಳೂ ದೇವರೇ ಅನ್ನೋ ಹಾಗೆ ಮೇಲೆ ಬಂತು ಅಹಮೇವ ನ ಇವೆಲ್ಲವೂ ನಾನೇ ಬೇರೆ ಅಲ್ಲ ಅಂತ ಹಾಗೆ ಭಾಗವತಕ್ಕೆ ಅರ್ಥ ಅಲ್ಲ ಈ ಎಲ್ಲ ಜಡಪದಾರ್ಥಗಳು ಪ್ರಕೃತಿ ಪ್ರಾಕೃತವಾದ ಕಣ್ಣಿಗೆ ತೋರುವ ಎಲ್ಲ ವಸ್ತುಗಳೂ ಕೂಡ ಭಗವಂತನಿಂದ ಭಿನ್ನ ಅಂತ ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಪರಮಾತ್ಮನಿಗೂ ಜಡಪದಾರ್ಥಗಳಿಗೂ ಭೇದವನ್ನು ಹೇಳುವ ಪ್ರಮಾಣಗಳನ್ನು ಇಲ್ಲಿವರೆಗೆ ಕೊಟ್ಟರು ಚೇತನರಿಗೂ ಪರಮಾತ್ಮನಿಗೂ ಭೇದವನ್ನು ಹೇಳುವ ಪ್ರಮಾಣಗಳನ್ನು ಕೊಡ್ತಾರೆ ನೈತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ ಬಹೂನಾಂ ಪುರುಷಾಣಂ ಹಿ ಯಥೈಕಾಯೋ ನಿರುಚ್ಯತೆ ತಥಾಂ ಪುರುಷ ವಿಶ್ವ ಆಖ್ಯಾ ಗುಣಾಧಿಕಹುರುಷ ಬ್ರಹ್ಮನ್ ಮುತಾಹೋ ಏಕಏವತು ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ನೈತದಿಚ್ಛಂತಿ ಪುರುಷಮೇಕಂಕುರು ಕುಕುಲೋದ್ವಹ ಒಬ್ಬನೇ ಒಬ್ಬ ಪುರುಷ ಅಂತ ತಿಳಿಯಬೇಡ ಅನೇಕ ಪುರುಷರಿದ್ದಾರೆ ಜೀವರಾಶಿಗಳಿದ್ದಾರೆ ಚೇತನರಿದ್ದಾರೆ ಬಹೂನಾಂ ಪುರುಷಾಣಕೋನಿ ಎಲ್ಲ ಪುರುಷರಿಗೂ ಒಬ್ಬನೇ ಒಬ್ಬ ಕಾರಣನಾಗಿದ್ದಾನೆ ಯೋನಿ ಯಾವ ಒಬ್ಬನೇ ಒಬ್ಬ ಕಾರಣನಾದ ವ್ಯಕ್ತಿ ಇದ್ದಾನೋ ತಮ್ಮ ಪುರುಷಂ ವಿಶ್ವಂ ಗುಣಾಹಿಕಂ ಆಖ್ಯಾಸ್ಯಾಮಿ ಅಂತಹ ಗುಣಪರಿಪೂರ್ಣನಾದಂತಹ ಸರ್ವೋತ್ತಮನಾದ ಪುರುಷನ ಬಗ್ಗೆ ನಾನು ಹೇಳುತ್ತೇನೆ ಹೇಗೆ ಹೇಳುತ್ತೇನೆ ಯಥಾ ಯೋನಿ ತಥಾ ಆಖ್ಯಾಸೆ ಅವನು ಹೇಗೆ ಕಾರಣನಾಗಿದ್ದಾನೆ ಅನ್ನೋದನ್ನು ನಿಮಗೆ ತಿಳಿಸಿಕೊಡುತ್ತೆ ಅಂತ ಹೇಳಿದ್ದಾರೆ ಹಾಗಾದರೆ ಪುರುಷರು ಒಬ್ಬರಲ್ಲ ಪುರುಷರು ಅನೇಕರು ಅವರೆಲ್ಲರಿಗೆ ಕಾರಣನಾದ ಪುರುಷ ಒಬ್ಬ ಅವನು ವಿಶ್ವ ಗುಣ ಪರಿಪೂರ್ಣ ಆದ್ದರಿಂದಲೇ ವಿಶ್ವಾಧಿಕ ಸರಬರಿಗಿಂತಲೂ ಉತ್ತಮನಾಗಿದ್ದಾನೆ ಅವನು ಹೇಗೆ ಉತ್ತಮ ಹೇಗೆ ಜಗತ್ಕಾರಣ ಅಂತನ್ನೋದನ್ನು ನಾನು ನಿಮಗೆ ತಿಳಿಸ್ತೇನೆ ಅಂತ ವೈಶಂಪಾಯನರು ಹೇಳಿದ್ದಾರೆ ಆದ್ದರಿಂದ ಪರಮಾತ್ಮನಿಗೂ ಜಗತ್ತಿಗೂ ಜೀವರಾಶಿಗಳಿಗೂ ಭೇದ ಇದೆ ಎನ್ನುವುದು ಸ್ಪಷ್ಟ ಆದ್ದರಿಂದ ಪ್ರಶ್ನೆಗೆ ಹೀಗೆ ಅಂತೂ ಇಂತೂ ಇಲ್ಲಿಯವರೆಗೆ ಆದದ್ದೇನೋ ಯಾರು ಅಂತ ನನಗೆ ಕೇಳಬೇಡಿ ಮತ್ತು ಪ್ರ ಕೇಳಿದ್ದನ್ನೇ ಕೇಳ್ತಾ ಹೋದರೆ ಗ್ರಂಥ ಮುಗಿಯೋದಿಲ್ಲ ಉತ್ತರಗಳನ್ನ ಹೇಳಿ ಮುಗಿಸ್ಲಿಕ್ಕಾಗೋದಿಲ್ಲ ಅನ್ನೋದು ಒಂದು ಇನ್ನೂ ಒಂದು ಆಲೋಚನೆ ಮಾಡಿ ನಿಮಗೆ ಹೇಗೆ ಅನ್ನಿಸ್ತದೆ ಅಂತ ಎಲ್ಲೇ ಹೋಗಿರ್ತೀರಿ ಅಥವಾ ಹೋದಾಗ ಪರಿಚಯ ಇಲ್ಲದೆ ಯಾವುದೋ ಊರಿಗೆ ಯಾತ್ರೆಗೆ ಹೋದಾಗ ಬನ್ನಿ ತಾವ್ಯಾರು ತಮ್ಮ ಹೆಸರೇನು ಅಂತ ಕೇಳಿದರೆ ಸಂತೋಷದಿಂದ ಹೇಳ್ತೀರಿ ನೋಡಿ ನಮ್ಮನ್ನು ಮಾತಾಡಿಸಿದರು ನಾವು ಇಷ್ಟು ದೂರದಿಂದ ಬಂದವರನ್ನ ಯಾರೂ ಕೇಳೋದಿಲ್ಲ ಅಂದ್ಕೊಂಡಿದ್ವಿ ಇಲ್ಲಿ ಬಂದಿದ್ದೇವೆ ಕಾಶಿಗೆ ಬಂದೀವಿ ಬದರಿ ಗಯಾ ಇಷ್ಟು ದೂರ ಬಂದೀವಿ ನಮ್ಮನ್ನು ಪರಿಚಯ ಮಾಡಿಕೊಂಡು ಮಾಡ್ಕೊಳ್ಳೋದಕ್ಕೆ ಮಾತಾಡಿಸಿ ನಮಗೆಲ್ಲ ವ್ಯವಸ್ಥೆ ಮಾಡಿದ್ರು ಸಂತೋಷ ಆಗ್ತದೆ ಆದರೆ ಅದೇ ಪ್ರಶ್ನೆ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಹೆಂಡತಿ ಯಾರು ನೀವು ಅಂತ ಕೇಳಿಬಿಟ್ರೆ ನನ್ನ ಇಷ್ಟು ಆಲೋಚನೆ ಮಾಡಿ ವಿಚಾರಿಸಿ ಮಾತಾಡಿಸ್ತಾರೆ ಎಷ್ಟು ಸಂತೋಷ ಅಂತ ಅಂತೀನಾ ಗಳಗಳಗಳ ಅಂತ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತೀರಷ್ಟೇ ಇನ್ನೇನಿನ್ನೇನು ಅಂತ ಮನೆಯಲ್ಲಿ ಬಂದಾಗ ಹೆಂಡತಿ ಮಕ್ಕಳೇ ನೀನು ಯಾರು ಅಂತ ಕೇಳೋ ಪರಿಸ್ಥಿತಿ ಬಂದು ಹೋಯ್ತಲ್ಲ ಅಂತ ನೀವೆಲ್ಲ ಅಳತೀರಿ ದೇವರು ಅಳೋದಿಲ್ಲ ಅಳಿಸ್ತಾನಷ್ಟೇ ಅವನು ಹಾಗೆ ಮೊಮ್ಮಕ್ಕಳಿವರು ಸನಕಾದಿಗಳು ಖಾಸ ಮೊಮ್ಮಕ್ಕಳಾಗಿ ಯಾರನ್ನೇನು ಅಂತ ಪ್ರಶ್ನೆ ಕೇಳಿದರೆ ಏನು ಹೇಳಬೇಕಿನ್ನೆ ಇನ್ನೊಮ್ಮ ಕೇಳಿದ್ರೆ ನೋಡ್ರಿ ಇಂದ ದೇವರು ಗುಣೇಶ್ವವಿಷತೆ ಚೇತಃ ಗುಣಾಶ್ಚೇತಸಿ ಚ ಪ್ರಜಾ ಜೀವಸ ದೇಹ ಉಭಯ ಗುಣಾಶ್ಚೇತೋ ಮದಾತ್ಮನಃ ಅದಕ್ಕೆ ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ ಎಷ್ಟು ಕಠಿಣವಾಗಿವೆ ಶ್ಲೋಕಗಳು ನೋಡಿ ಏನು ಅನ್ನಿಸ್ತದೆ ಮೇಲಿಂದ ನೋಡಿದರೆ ಏನೂ ಅನಿಸೋದಿಲ್ಲ ಜೀವಸ ದೇಹ ಉಭಯಂ ಗುಣಶ್ಚೇತೋ ಮಧಾತ್ಮನಃ ಜೀವನ ದೇಹದಲ್ಲಿ ಎರಡೂ ಇದೆ ದೇಹ ಅಂದರೆ ಜೀವನ ದೇಹದಲ್ಲಿ ಎರಡೂ ಇದೆ ಏನೆರಡೂ ಇದೆ ಏನು ಉತ್ತರ ಬರಲೇ ಇಲ್ಲ ಅದಕ್ಕೆ ಸುಂದರವಾಗಿ ಶ್ರೀಮದಾಚಾರ್ಯರು ಅರ್ಥ ಬರೀತಾರೆ ವಾವಿಷತೆ ಚೇತಃ ವಿಷಯವಾದ ಭೋಗ್ಯವಾದ ವಸ್ತುಗಳಲ್ಲಿ ನಮ್ಮ ಮನಸ್ಸು ಆಸಕ್ತವಾಗ್ತದೆ ಗುಣಾಶ್ಚೇತಸಿಚ ಆ ಎಲ್ಲ ವಿಷಯಗಳು ಮನಸ್ಸಿನಲ್ಲಿ ಸಂಸ್ಕಾರ ರೂಪದಲ್ಲಿ ಬಂದು ದೃಢವಾಗಿ ಉಳಿಯುತ್ತವೆ ಅಂಥ ಇದೇನಿದೆಯಲ್ಲ ಇದು ಯಾವಾಗ ಹೋಗ್ತದೆ ಅಂದರೆ ಇತ್ಯೇತದುಭಯಂ ಇದೆರಡು ಅಂದರೆ ಮನಸ್ಸು ವಿಷಯಗಳಲ್ಲಿ ಹೋಗೋದು ವಿಷಯಗಳು ಮನಸ್ಸಿನಲ್ಲಿ ಬರುವುದು ಇತ್ಯುಭಯಂ ಈ ಎರಡೇನುಂಟೋ ಇದೆರಡೂ ಕೂಡ ಮದಾತ್ಮನಃ ಜೀವಸ ದೇಹೇ ನನ್ನಲ್ಲಿ ಮನಸ್ಸಿಟ್ಟಂತಹ ಜೀವ ಯಾರೋ ಅವನಿಗೆ ಇವೆರಡೂ ದೇಹೆ ಅಂದರೆ ಸುಟ್ಟು ಹೋಗ್ತದೆ ದಹಭಸ್ಮೀಕರಣೆ ದೇಹೆ ಅಂದರೆ ಸುಟ್ಟು ಹೋಗ್ತದೆ ನನ್ನಲ್ಲಿ ಮನಸ್ಸಿಟ್ಟಂತಹ ವ್ಯಕ್ತಿಗೆ ಇವುಗಳೆರಡು ದಗ್ಧಮಭವತ ಸುಟ್ಟು ಹೋಗಿ ಬಿಟ್ಟಿದೆ ಅರ್ಥವಾಯ್ತಲ್ಲ ಗುಣ ಚೇತೋ ಮದಾತ್ಮನಃ ಏನು ಹಾಗಂದರೆ ಮಯ್ಯೇವ ಮನಃ ಯಸ್ಯ ಸಹ ಮದಾತ್ಮ ತೇಹೆ ದಗ್ಧಮಭವತ್ ಇಲ್ಲಿ ಪ್ರಜಾಃ ಅಂತನ್ನುವ ಶಬ್ದಕ್ಕೆ ಅರ್ಥ ಏನು ಅಂದರೆ ಪ್ರಕೃಷ್ಟವಾದ ಜನ್ಮವುಳ್ಳವರು ಮಾನಸ ಪುತ್ರರು ಬ್ರಹ್ಮದೇವರಿಂದ ಹುಟ್ಟಿದವರು ಅದು ಉಳಿದವರಂತೆ ಮೈಥುನ ಸೃಷ್ಟಿಯಲ್ಲಿ ಹುಟ್ಟಿದವರಲ್ಲ ಮಾನಸ ಸೃಷ್ಟಿಯಲ್ಲಿ ಹುಟ್ಟಿದವರು ಆದ್ದರಿಂದ ಪ್ರಜಾಹ ಪ್ರಕೃಷ್ಟವಾದ ಬ್ರಹ್ಮದೇವರಿಂದ ಪ್ರಕೃಷ್ಟವಾದ ರೀತಿಯಲ್ಲಿ ಜನ್ಮವನ್ನು ತಾಳಿದಂತಹ ಸನಕಾದಿಗಳೇ ಗುಣೇಶ್ವವಿಷತೆ ಚೇತಃ ಗುಣಾಶ್ಚೇತಸಿಚ ಅಂತ ನೀವೇನು ಪ್ರಶ್ನೆ ಮಾಡಿದ್ದೀರಲ್ಲ ಈ ಪ್ರಶ್ನೆಕ್ಕೆ ಇದು ಪರಿಹಾರ ಏನು ಪರಿಹಾರ ಮದಾತ್ಮನಃ ಗುಣ ಚೇತಃ ಇತ್ಯೇತದುಭಯಂ ದೇಹೆ ನನ್ನಲ್ಲಿ ಮನಸ್ಸನ್ನು ಇಟ್ಟಂತಹ ವ್ಯಕ್ತಿಗೆ ಗುಣಗಳಾಗಲಿ ಮನಸ್ಸಾಗಲಿ ಎಲ್ಲವೂ ಸುಟ್ಟು ಹೋಗ್ತವೆ ಸುಟ್ಟು ಹೋಗ್ತವೆ ಎನ್ನುವುದರ ತಾತ್ಪರ್ಯ ಮನಸ್ಸು ವಿಷಯಗಳಲ್ಲಿ ಆಸಕ್ತವಾಗೋದಿಲ್ಲ ವಿಷಯಗಳು ಮನಸ್ಸಿನಲ್ಲಿ ಬಂದು ಸ್ಥಾನವನ್ನು ಪಡೆಯೋದಿಲ್ಲ ವಿರಕ್ತರಾಗಿರ್ತಾರೆ ಅಂತ ಅರ್ಥ ಶಬ್ದಗಳ ಅರ್ಥವನ್ನು ಹೇಳಿದೆ ಅಭಿಪ್ರಾಯವನ್ನು ಹೇಳುತ್ತೇನೆ ಅಭಿಪ್ರಾಯವನ್ನು ಕೃಷ್ಣನೇ ಮುಂದೆ ಹೇಳುವವನಿದ್ದಾನೆ ವಿಸ್ತಾರ ಮಾಡಿ ನಮ್ಮ ಮನಸ್ಸು ವಿಷಯಗಳಲ್ಲಿ ಆಸಕ್ತ ಆಗಬಾರದು ಅಂದರೆ ಏನು ಮಾಡಬೇಕು ಅಂದರೆ ಮದಾತ್ಮನಃ ಇಷ್ಟೇ ಶಬ್ದದಿಂದ ನಿಜವಾಗಿ ಉತ್ತರ ಕೊಟ್ಟದ್ದು ಕೃಷ್ಣ ಎಲ್ಲ ವಸ್ತುಗಳು ನನ್ನ ಅಧೀನ ಅಂತ ತಿಳಿಯುತ್ತಾ ಹೋಗಿ ಇಂದ್ರಿಯಗಳು ಮನಸ್ಸು ಇವುಗಳು ನನ್ನ ಅಧೀನ ಅಂತ ತಿಳಿಯಿರಿ ಆಗ ಈ ಇಂದ್ರಿಯಗಳ ಮೇಲೆ ವಿಷಯಗಳ ಮೇಲೆ ನೀವು ಸ್ವಾಮಿತ್ವವನ್ನು ಪಡೆಯಬಹುದು ನೀವು ಹೇಳಿದ ಹಾಗೆ ಅವುಗಳು ಕೇಳುತ್ತವೆ ನನ್ನ ಚಕ್ಷುರಿಂದ್ರಿಯ ನೋಡಬಾರದ ಒಂದು ವಸ್ತುವನ್ನು ನೋಡ್ತಾ ಇದೆ ನೋಡಿದ ಮೇಲೆ ಅದೇ ನಮ್ಮ ಮನಸ್ಸಿನಲ್ಲಿ ಕೂರ್ತು ಬಿಡ್ತದೆ ಏನು ಗಾಯತ್ರಿ ಜಪ ಮಾಡಬೇಕು ಅಂತ ಕಣ್ಣು ಮುಚ್ಚಿದರೂ ಆಗ ನೋಡಿದಾಗ ಏನು ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಬಂದಿರ್ತವಲ್ಲ ಅದೇ ನೆನಪಾಗ್ತದೆ ಸುಮ್ಮನೆ ಬಟ್ ಆಡಿಸ್ತಾ ಇರ್ತಾನೆ ಮನುಷ್ಯ ಆದರೆ ಮನಸ್ಸು ಮಾತ್ರ ಏನೇನೋ ವಿಚಾರ ಮಾಡುತ್ತಿರ್ತದೆ ಇದೆಲ್ಲ ಯಾಕಾಗ್ತದೆ ಅವುಗಳ ಮೇಲೆ ನಿಮಗೆ ಸ್ವಾಮಿತ್ವ ಇಲ್ಲ ಬೇಡ ಅಂದರೆ ಬಿಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ಸ್ವಾಮಿತ್ವ ಇಲ್ಲ ಅನ್ನೋದು ನಿಜ ಆದರೆ ಭಗವಂತನಿಗೆ ಸ್ವಾಮಿತ್ವ ಇದೆ ಅನ್ನೋದನ್ನು ತಿಳಿದು ನನ್ನ ಚಕ್ಷುರಿಂದ್ರಿಯ ದೇವರ ದೀನ ನಾನು ನೋಡುವ ನಾನಾ ರೂಪ ಇದು ಭಗವದ ಅಧೀನ ಈ ರೂಪ ನನ್ನ ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿಯುವುದು ಬೇಡ ಹಾಗೆ ನೀನು ಅನುಗ್ರಹ ಮಾಡುವಂತೂ ದೇವರಿಗೆ ನಾವು ಕೇಳಿಕೊಂಡಾಗ ಅಥವಾ ಚಕ್ಷುರಿಂದ್ರಿಯ ಆ ತರಹದ ನೋಡಬಾರದ ವಸ್ತುಗಳನ್ನು ನೋಡೋದೇ ಬೇಡ ನೋಡಿದರೂ ಮನಸ್ಸು ಆಚೆಗೆ ಬೇಡ ಕದಾಚಿತ್ ಮನಸ್ಸು ಹೋದರೂ ಮನಸ್ಸಿನಲ್ಲಿ ಅದು ಸ್ಥಿರವಾಗಿ ಉಳಿಯುವಂತೆ ಆಗಬಾರದು ಹಾಗೆ ನೀನು ಅನುಗ್ರಹ ಮಾಡುವಂಥ ದೇವರಿಗೆ ನಾವು ಬೇಡಿಕೊಂಡಾಗ ಪ್ರಾರ್ಥಿಸಿದಾಗ ಯಾವುದೇ ತರಹದ ವಿಷಯಗಳ ಸಂಪರ್ಕ ನಮ್ಮ ಮನಸ್ಸಿಗೆ ಆಗೋದಿಲ್ಲ ಆದರೂ ಅದು ಉಳಿಯೋದಿಲ್ಲ ನಾನೇ ಸ್ವತಂತ್ರ ಅಂತನ್ನುವ ದುರಹಂಕಾರದಿಂದ ನೀವು ಇದ್ರೆ ಮಾತ್ರ ನಿಮ್ಮನ್ನು ಚೆನ್ನಾಗಿ ಸತಾಯಿಸ್ತವೆ ಆ ವಿಷಯಗಳು ಇಷ್ಟು ತಿಳ್ಕೊಂಬಿಟ್ಟು ಅದನ್ನೇ ಮುಂದಿನ ಶ್ಲೋಕದಲ್ಲಿಯೂ ಹೇಳುತ್ತಾರೆ ಗುಣೇಶುಭಾ ವಿಷೇ ಚಿತ್ತ ಅಭೀಕ್ಷಣಂಗುಣ ಸೇವೆಯ ಗುಣಾಶ್ಚಿತ್ತ ಪ್ರಭವಾ ಮದ್ರೂಪೇ ಉಭಯಂತ್ಯಜೇತ್ ಮದ್ರೂಪ ಉಭಯಂತ್ಯಜೇತ್ ಮತ್ತು ಇಲ್ಲಿಯೂ ತಪ್ಪು ಅವಕಾಶ ಇದೆ ಮದ್ರೂಪ ನನ್ನ ಸ್ವರೂಪಭೂತನಾದಂತಹ ಜೀವ ನನ್ನಿಂದ ಅಭಿನ್ನನಾದ ಜೀವ ಇವೆರಡನ್ನೂ ಬಿಟ್ಬಿಡಬೇಕು ಅಂತ ಮದ್ರೂಪ ಅಲ್ಲದು ಮದ್ರೂಪೇ ಅಂತ ಪದಚ್ಛೇದಿ ಮಾಡಿಕೊಡ್ರಿ ಅಂತಾರೆ ಆಚಾರ್ಯರು ಮತ್ಸ್ವರೂಪೇ ಅಭೀಕ್ಷಣಂಗುಣಸೇವಯ ಯಾವಾಗಲೂ ಗುಣಗಳನ್ನೇ ಸೇವನೆ ಮಾಡ್ತಾ ಇದ್ರೆ ವಿಷಯಗಳನ್ನೇ ಭೋಗ ಮಾಡ್ತಾ ಇದ್ರೆ ವಿಷಯಗಳಲ್ಲಿಯೇ ಆಸಕ್ತವಾಗ್ತದೆ ಮನಸ್ಸು ಗುಣಶ್ಚಿತ್ತ ಪ್ರಭವಾಹ ಆ ಎಲ್ಲ ವಿಷಯಗಳು ಕೂಡ ನಮ್ಮ ಮನಸ್ಸಿನಲ್ಲಿಯೇ ತಮ್ಮ ಸ್ಥಾನವನ್ನು ಚೆನ್ನಾಗಿ ಬೇರೂರುತ್ತವೆ ಗುಣಶ್ಚಿತ್ತ ಪ್ರಭವಾಹ ಆದರೆ ಏನು ಮಾಡಬೇಕು ಮನುಷ್ಯ ಮದ್ರೂಪೇ ಉಭಯಂತ್ಯಜೇತ್ ಇವುಗಳೆರಡನ್ನೂ ನನ್ನ ಸ್ವರೂಪದಲ್ಲಿ ತ್ಯಾಗ ಮಾಡಿಬಿಡಬೇಕು ನನ್ನ ಸ್ವರೂಪದಲ್ಲಿ ತ್ಯಾಗ ಮಾಡುವುದು ಅಂದರೆ ಏನು ಇದೀಗ ಹೇಳಿದೆ ಅರ್ಥ ಇವೆಲ್ಲವೂ ನನ್ನ ಅಧೀನ ಅಂತ ತಿಳಿಯಬೇಕು ವಿಷಯಗಳು ಇಂದ್ರಿಯಗಳು ಮನಸ್ಸು ಇವೆಲ್ಲವನ್ನು ನನಗೆ ಬಿಟ್ಬಿಡಿ ಮದ್ ರೂಪೇ ತ್ಯಜೇತ್ ನನಗೆ ಒಪ್ಪಿಸಿಬಿಡಿ ನಾನು ನೋಡ್ಕೊಳ್ತೇನೆ ನೀವೇ ಜವಾಬ್ದಾರಿ ತೆಗೆದುಕೊಳ್ತೇನೆ ಅಂದರೆ ಮಾತ್ರ ಸತ್ತು ಹೋಗ್ತೀರಿ ಸಂಸಾರದಲ್ಲಿ ಬದ್ದಾಡ್ತೀರಿ ಇಷ್ಟೇ ಮದ್ರೂಪೇ ತ್ಯಜೇ ನನಗೆ ಒಪ್ಪಿಸಿ ಬಿಡಿ ನನ್ನ ಅಧೀನ ಅಂತ ತಿಳಿದುಬಿಡಿ ನೀನೇ ರಕ್ಷಣೆ ಮಾಡುವಂತ ನನಗೆ ಶರಣಾಗತರಾಗಿ ನಾನು ರಕ್ಷಣೆ ಮಾಡ್ತೀನಿ ಇಷ್ಟೇ ಹಾಗಾದರೆ ಪ್ರಶ್ನೆ ಏನು ಉತ್ತರ ಏನು ವಿಷಯಗಳಲ್ಲಿ ಮನಸ್ಸು ಯಾಕೆ ಆಸಕ್ತ ಆಗ್ತದೆ ಅನ್ನುವುದಕ್ಕೆ ಒಂದು ಉತ್ತರ ನಮ್ಮ ದುಷ್ಕರ್ಮ ಅದು ಬ್ರಹ್ಮದೇವರಿಗೆ ಗೊತ್ತಿದ್ದ ಉತ್ತರ ಅವರು ಹೇಳಿದ ಉತ್ತರ ದುಷ್ಕರ್ಮದ ಜೊತೆಗೆ ಇನ್ನೊಂದು ಉತ್ತರ ಏನು ಪೂರ್ವಜನ್ಮದ ಕರ್ಮ ದುಷ್ಕರ್ಮ ಅಷ್ಟೇ ಅಲ್ಲದೆ ಇವತ್ತು ನಾವು ವಿಶೇಷವಾಗಿ ಆ ಗುಣಗಳ ಸಂಪರ್ಕವನ್ನು ಬೆಳೆಸಿಕೊಂಡಷ್ಟು ಆ ವಿಷಯಗಳಲ್ಲಿ ಮನಸ್ಸು ದೃಢವಾಗಿ ಆಸಕ್ತವಾಗ್ತಾ ಹೋಗುತ್ತೆ ಸಾಧ್ಯವಾದಷ್ಟು ವಿಷಯಗಳ ಭೋಗವನ್ನು ಕಡಿಮೆ ಮಾಡಬೇಕು ಗೊತ್ತಾಯ್ತಲ್ಲ ಒಂದು ಎರಡು ಗೊತ್ತಿದ್ದ ಉತ್ತರ ಕರ್ಮ ಕರ್ಮದ ಜೊತೆಗೆ ಭೋಗವೂ ಒಂದು ಆಸಕ್ತಿಗೆ ಕಾರಣ ಇನ್ನು ವಿಷಯಗಳಿಂದ ಮನಸ್ಸು ಆಸಕ್ತವಾಗದೆ ವಿರಕ್ತವಾಗೋ ಹಾಗೆ ಆಗಲಿಕ್ಕೇನು ಕಾರಣ ಸತ್ಕರ್ಮಗಳು ಕಾರಣ ಅನ್ನೋದು ಒಂದು ಅದು ಬ್ರಹ್ಮದೇವರು ಗೊತ್ತಿದ್ದ ಉತ್ತರ ಇನ್ನೊಂದು ಉತ್ತರ ಏನು ನನ್ನಲ್ಲಿ ಅದೆಲ್ಲವನ್ನು ತ್ಯಾಗ ಮಾಡಬೇಕು ಇದೆಲ್ಲವೂ ಭಗವದ ಅಧೀನ ಅಂತ ತಿಳಿದು ನನಗೆ ಒಪ್ಪಿಸಿಬಿಟ್ರೆ ವೈರಾಗ್ಯ ಬರ್ತದೆ ಅನ್ನೋದು ಮತ್ತೊಂದು ಉತ್ತರ ಮತ್ಸ್ವರೂಪೇ ತದುಭಯಂ ತ್ಯಜೇತ್ ಮೈ ಸ್ಥಿತಾ ಚೇತೋ ಗುಣಶ್ಚ ಮನಸ್ಸು ಹಾಗೂ ವಿಷಯಗಳು ನನ್ನಲ್ಲಿ ಆಶ್ರಿತವಾಗಿವೆ ನನ್ನ ಅಧೀನವಾಗಿವೆ ನನ್ನಿಂದ ಪ್ರೇರಿತವಾಗಿವೆ ಎಲ್ಲವನ್ನೂ ಬೇರೆ ಬೇರೆ ಇದು ನನ್ನಲ್ಲಿಯೇ ಆಶ್ರಿತ ನನ್ನ ಅಧೀನ ನನ್ನಿಂದ ಪ್ರೇರಿತವಾಗಿಯೇ ಅವು ಕಾರ್ಯಗಳನ್ನು ಮಾಡೋದು ಈ ಮೂರನ್ನೂ ತಿಳಿದುಬಿಟ್ರೆ ಆಗ ಅವುಗಳು ನಿಮ್ಮ ವಶ ಆಗ್ತವೆ ವಿಷ್ಣುಸ್ಥ ವಿಷಯಾ ಸರವೇ ವಿಷ್ಣಾವೇವ ಮನೋಮ ಇತಿಮಯರ್ಪಯನ್ ಸರ್ವಂ ತ್ಯಜೇತಾಧತೆ ಇದು ಸಾಮ್ಯೇ ಹೀಗೆ ಯಾರು ನನ್ನಲ್ಲಿ ಎಲ್ಲವನ್ನು ಅರ್ಪಣೆ ಮಾಡುತ್ತಾರೋ ಅವರಿಗೆ ಅವುಗಳು ಬಾಧಿಸೋದಿಲ್ಲ ಪೀಡಿಸೋದಿಲ್ಲ ಅಂತ ಸಾಮ್ಯೆ ಎಂಬ ಗ್ರಂಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಶ್ರೀನಿವಾಸ್ ತೀರ್ಥರು ಅದನ್ನು ಸ್ಪಷ್ಟಪಡಿಸ್ತಾರೆ ಮನಾದಿ ಇಂದ್ರಿಯಾಣಿ ಮದಂತರ್ಯಾಮಿಣಿ ಹರವು ಸ್ಥಿತಾನಿ ತತ್ ಪ್ರೇರಿತಾನಿ ವಿಷಯಶ್ಚ ವಿಷ್ಣುಸ್ಥಾ ವಿಷ್ಣು ಪ್ರೇರಿತ ಮಹ ಭೋಗ ಸಾಧನಾ ಇತ್ಯನುಸಂಧಾನಂ ಕುರ್ಯಾತ್ ಒಂದು ಸುಂದರವಾದ ರುಚಿಯಾದ ಹಣ್ಣಿದೆ ಆ ಹಣ್ಣು ದೇವರಾಧೀನ ದೇವರೇ ಸೃಷ್ಟಿ ಮಾಡಿದ್ದು ಹಣ್ಣಿನಲ್ಲಿರುವ ರುಚಿ ದೇವರು ಕೊಟ್ಟದ್ದು ಆ ರುಚಿಯನ್ನು ನೆನೆದಾಗ ಹಿಂದೊಮ್ಮೆ ತಿಂದಿರ್ತೇನೆ ಎನ್ನುವುದಕ್ಕೆ ಅದನ್ನು ನೋಡಿದ ಕ್ಷಣಕ್ಕೆ ನನ್ನ ನಾಲಿಗೆಯಲ್ಲಿ ನೀರು ಬಿಡುತ್ತದೆ ಆ ರಸನೀಂದ್ರಿಯ ರಸನೇಂದ್ರಿಯಕ್ಕೆ ಆಗಿರುವ ಆಕರ್ಷಣೆ ಇದು ಭಗವದ್ ಅಧೀನ ಅದು ತಿಂದರೆ ನನಗೆ ಆನಂದ ಆಗ್ತದೆ ಅದರಿಂದ ಭೋಗ ಆಗ್ತದೆ ಸುಖ ಆಗ್ತದೆ ಅದೂ ದೇವರ ಅಧೀನ ಅಂತ ಯಾವ ವ್ಯಕ್ತಿ ತಿಳಿತಾನೆ ಅವನಿಗೆ ಆ ರಸನೇಂದ್ರಿಯದ ನಿಗ್ರಹವನ್ನು ಮಾಡಿ ಹಣ್ಣನ್ನು ತಿನ್ನದೇ ಇರಲಿಕ್ಕೂ ಸಾಧ್ಯತೆ ಇದೆ ತಿಂದರೂ ಅದರಲ್ಲಿ ಆಸಕ್ತನಾಗದೇ ಇರುವುದಕ್ಕೂ ಸಾಧ್ಯತೆ ಇದೆ ಅದಿಲ್ಲದೇ ಇದ್ದರೆ ಮಾತ್ರ ಇವನು ಇಂದ್ರಿಯಗಳಿಗೆ ವಶನಾಗಿ ಬದ್ಧನಾಗಿ ಸಂಸಾರದಲ್ಲಿ ಒದ್ದಾಡ್ತಾನೆ ಜಾಗ್ರತ್ಸ್ವಪ್ನ ಸುಷುಪ್ ಸ್ವಪ್ನ ಸುಷುಪ್ತಿ ಗುಣತೋ ಬುಧಿವೃತ್ತಯ ತಾಂ ವಿಲಕ್ಷಣೋ ಜೀವ ಸಾಕ್ಷಿತ್ವನ ವಿವಶ್ ಬುದ್ಧಿ ಬುದ್ಧಿ ಇಲ್ಲಿ ಪ್ರಕೃತಿ ಗುಣತಃ ಬುದ್ಧಿವೃತ್ತಯ ಸತ್ವರಜಸ್ತಮೋ ಗುಣಗಳ ಮೂಲಕವಾಗಿ ಪ್ರಕೃತಿಯ ವಿಕಾರಗಳೇ ಕಾರ್ಯಗಳೇ ಇವು ಯಾವುದು ಜಾಗ್ರದಾವಸ್ಥೆ ಸ್ವಪ್ನಾವಸ್ಥೆ ಸುಷುಪ್ತವಸ್ಥೆ ಎಂಬ ಮೂರು ಅವಸ್ಥೆಗಳು ಸತ್ವಗುಣ ರಜೋಗುಣ ತಮೋಗುಣಗಳ ದ್ವಾರ ಪ್ರಕೃತಿಯ ವಿಕಾರಗಳು ಸತ್ವಗುಣ ಜಾಗ್ರದಾವಸ್ಥೆ ರಜೋಗುಣ ಸ್ವಪ್ನಾವಸ್ಥೆ ತಮೋಗುಣದಿಂದ ಸುಷುಪ್ತ್ಯವಸ್ಥೆ ತಾಸಾಂ ವಿಲಕ್ಷಣೋ ಜೀವ ಸಾಕ್ಷಿತ್ವೇನೆ ವಿವಕ್ಷಿ ಜೀವನಿಗೆ ಮಾತ್ರ ಸ್ವಾಭಾವಿಕವಾಗಿ ಈ ಅವಸ್ಥೆಗಳಿಲ್ಲ ಅವನು ಜಾಗ್ರತಾವಸ್ಥೆ ಸ್ವಪ್ನಾವಸ್ಥೆ ಸುಷುಪ್ತವಸ್ಥೆಗಳಿಗೆ ಸಾಕ್ಷಿಯಾಗಿ ಇದ್ದಾನೆ ಹೊರತು ಅವನ ಸ್ವರೂಪದಲ್ಲಿ ಈ ಅವಸ್ಥೆಗಳಿಲ್ಲ ಈ ಮೂರೂ ಅವಸ್ಥೆಗಳು ಸತ್ವರಜಸ್ತಮೋ ಗುಣಮೂಲಕವಾಗಿ ಬಂದಂತಹ ಬಾಹ್ಯವಾದ ಅವಸ್ಥೆಗಳು ಸ್ವರೂಪತಃ ಜೀವನಿಗೆ ಯಾವ ಅವಸ್ಥೆಗಳು ಇಲ್ಲ ಅವನು ಈ ಅವಸ್ಥಾತ್ರಯ ರಹಿತನಾದ ವಿಲಕ್ಷಣನಾದ ವ್ಯಕ್ತಿ ಅವಸ್ಥಾತ್ರಯಗಳಿಗೆ ಸ್ವಾಮಿ ಅವನೇ ಆದರೆ ಆ ಅವಸ್ಥಾತ್ರಯಗಳು ಅವನ ಸ್ವರೂಪಕ್ಕೆ ಇಲ್ಲ ಅದು ಬಾಹ್ಯ ಮನಸ್ಸಿಗಿದೆ ಆ ಮನಸ್ಸಿಗೂ ಈ ತರಹದ ಪ್ರವೃತ್ತಿಗಳು ಈ ಅವಸ್ಥೆಗಳು ಬರುವುದಕ್ಕೆ ಸತ್ವರಜಸ್ತ ಮೋಗಣಗಳು ಕಾರಣ ಅಂದಮೇಲೆ ಯಾಕೆ ಈ ಮಾತು ಬಂತು ನಮಗಿರುವಂತಹ ಏನು ಈ ವಸ್ತುಗಳ ಸಂಘ ಇದೆ ಇದು ಸ್ವಾಭಾವಿಕ ಅಂದಮೇಲೆ ನಾವು ಅದನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಸಂಸಾರವನ್ನು ಇದು ನಮಗೆ ಅಂಟುಕೊಂಡದ್ದೇ ನಮ್ಮ ಹಣೆ ಬರಹ ಕೊನೆಯವರೆಗೂ ಹೀಗೆ ಇರುತ್ತದೆ ಅಂತ ತಿಳಿಯಬೇಡಿ ನೀವು ಶುದ್ಧ ಸಚ್ಚಿದಾನಂದ ರೂಪರು ನಿಮಗೆ ಯಾವುದೇ ತರಹದ ಜಾಗ್ರತಾವಸ್ಥೆ ಇಲ್ಲ ಸ್ವಪ್ನಾವಸ್ಥೆ ಇಲ್ಲ ಸುಶುಕ್ತವಸ್ಥೆ ಇಲ್ಲ ಈ ಜಾಗ್ರತಾವಸ್ಥೆಯಲ್ಲಿ ಆಗುವ ವಿಷಯಗಳ ಭೋಗ ಇದು ಯಾವುದು ನಿಮ್ಮ ಸ್ವರೂಪಕ್ಕೆ ಸಂಬಂಧಪಟ್ಟದ್ದಲ್ಲ ಇದು ಬಾಹ್ಯ ಮನಸ್ಸಿಗೆ ಸಂಬಂಧಪಟ್ಟದ್ದು ಯಾವಾಗಾದರೂ ಇದನ್ನು ಬಿಟ್ಟು ಇರುವುದಕ್ಕೆ ನಿಮಗೆ ಸಾಧ್ಯತೆ ಉಂಟು ಬಿಡುವುದಕ್ಕಿರುವ ಉಪಾಯವನ್ನು ತಿಳಿದುಕೊಳ್ಳಿ ಅಷ್ಟೇ ಬಿಡೋದಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಬೇಡಿ ಯಾವ ದೇವರು ಈ ಬಂಧನದಲ್ಲಿಟ್ಟಿದ್ದಾನೆ ಅವನನ್ನು ತಿಳಿದು ಅವನಿಗೆ ಶರಣಾಗತರಾದರೆ ಈ ಬಂಧನದಿಂದ ನೀವು ಬಿಟ್ ಬಿಡಿಸಿಕೊಳ್ಳೋದಕ್ಕೆ ಸಾಧ್ಯತೆ ಉಂಟು ನಮ್ಮ ಸ್ವರೂಪ ಅಂತಾಗಿ ಬಿಟ್ಟಿದ್ರೆ ಬಿಡಿಸಿಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ ಇದೇನು ಸ್ವರೂಪ ಅಲ್ಲ ನೀವು ಅದರಿಂದ ವಿಲಕ್ಷಣರಾಗಿದ್ದೀರಿ ಅಂತ ತಿಳಿಸಿಕೊಟ್ಟ ಎದಿ ಸಂಸ್ಕೃತಿ ಬಂಧೋಯಂ ಆತ್ಮನೋ ಗುಣವೃತ್ತಿ ಮೈ ತುರ್ಯೆ ಸ್ಥಿತೋ ಜಹ್ಯಾತ್ ತ್ಯಾಗಸ್ತು ಗುಣಚೇತಸಾಮ್ ಯದಿ ತಪ್ಪಾಗಿದೆ ಮುದ್ರಣದೋಷ ತಿಳಿ ಯರ್ಹಿ ಸಂಸ್ಕೃತಿ ಬಂಧೋಯಂ ಆತ್ಮನೋ ಗುಣವೃತ್ತಿ ಮೈತುರ್ಯೆ ಸ್ಥಿತೋ ಜಹ್ಯ ತ್ಯಾಗಸ್ತು ಗುಣಚೇತಸಾಂ ಯರ್ಹಿ ಅಂದರೆ ಯಸ್ಮಾತ್ ಯಾವ ಕಾರಣ ಜೀವನಿಗೆ ಸ್ವಾಭಾವಿಕವಾಗಿ ಈ ಸಂಸಾರದ ಬಂಧ ಇಲ್ಲ ಗುಣವೃತ್ತಿ ಈ ಸತ್ವರಜಸ್ತಮೋ ಗುಣಮೂಲಕವಾಗಿರುವಂತಹ ಏನು ಪ್ರವೃತ್ತಿಯಿದೆ ಇದರಿಂದಾಗಿಯೇ ಇವನಿಗೆ ಬಂಧ ಬಂದಿದೆ ಆದ್ದರಿಂದ ಈ ಜೀವ ಇದನ್ನು ಬಿಟ್ಟುಕೊಳ್ಳುವುದಕ್ಕೆ ಸಾಧ್ಯ ಇದೆ ಮೈ ತುರ್ಯೇ ಸ್ಥಿತ ತುರಿಯ ನಾಮಕನಾದಂತಹ ನನ್ನಲ್ಲಿ ವಿಶೇಷವಾಗಿ ಮನಸ್ಸನ್ನು ಇಟ್ಟವನಾಗಿ ಗುಣತೇತ ಜಹ್ಯಾತ್ ಈ ಸಂಸಾರ ಬಂಧನವನ್ನು ಬಿಟ್ಟುಬಿಡಬೇಕು ಅಲ್ಲ ಬಿಡೋದು ಅಂದ್ರೇನು ಬಿಡೋದು ಅಂದರೆ ಏನಲ್ಲ ಗುಣಚೇತಸಾಂ ತ್ಯಾಗ ತ್ಯಾಗಸ್ತು ಗುಣಚೇತಸಾಂ ಜಹ್ಯಾದಂತ ಮೊದಲಿಗೆ ಹೇಳಿದ ಬಿಟ್ಟುಬಿಡಿ ಅಂತ ಆಮೇಲೆ ಅದರ ವಿವರಣೆ ಮಾಡ್ತಾನೆ ಜಕ್ಷ್ಮಾತಂದರೆ ಬಿಡು ಅಂತರ್ಥ ಬಿಡೋದು ಅಂದರೆ ಏನು ಬಿಡೋದು ಗುಣತೆ ತಸಾಂ ಮೈ ತ್ಯಾಗ ಅದೇ ಬಂಧತ್ಯಾಗ ಸಂಸಾರವನ್ನ ಬಿಡೋದು ಅಂದರೆ ಆ ವಿಷಯಗಳು ಹಾಗೂ ಮನಸ್ಸು ಇವುಗಳೆಲ್ಲವೂ ಭಗವದ್ ಅಂತ ತಿಳಿದುಕೊಳ್ಳೋದೇ ಬಂಧವನ್ನು ಬಿಡೋದು ಅರ್ಥವಾಯ್ತಾ ಭಗವಂತನ ಅನುಗ್ರಹದಿಂದ ನಾವು ಸಂಸಾರದಿಂದ ಮುಕ್ತರಾಗಬೇಕು ಸಂಸಾರದಿಂದ ಮುಕ್ತನಾಗಬೇಕು ಅಂದರೆ ಈ ಎಲ್ಲ ವಿಷಯಗಳು ಮನಸ್ಸು ಇಂದ್ರಿಯಗಳು ಭಗವದ ಅಧೀನ ಅಂತ ತಿಳಿಯಬೇಕು ತಿಳಿದರೆ ನಾವು ಬಂಧವನ್ನು ಬಿಟ್ಟಂತೆ ಇದು ನಮ್ಮದು ನಮ್ಮ ಅಧೀನ ಅಂತ ತಿಳಿದುಕೊಂಡಷ್ಟು ಅದು ನಮಗೆ ಪೀಡಿಸ್ತಾ ಇರುತ್ತದೆ ಇದು ದೇವರ ಅಧೀನವಾಗಿ ನಮಗೆ ಬಂದದ್ದು ದೇವರು ಮನಸ್ಸು ಮಾಡಿದರೆ ಇದನ್ನು ತೆಗೆದುಹಾಕ್ತಾನೆ ಅಂತ ನಾವು ಅನ್ಕೊಂಡ್ಬಿಟ್ರೆ ನಾವು ಆ ಬಂಧವನ್ನು ಈಗಲೇ ಬಿಟ್ಟಂತೇನೆ ಲೆಕ್ಕ ಅಪರೋಕ್ಷ ಮೇಲೆ ಪೂರ್ಣ ಅದು ಬಿಟ್ಟು ಹೋಗ್ತದೆ ಅಹಂಕಾರಕೃತ ಬಂಧಂ ಆತ್ಮನೋರ್ಥ ವಿಪರ್ಯಂ ವಿದ್ವಾನ್ ನಿರ್ವಿಧ್ಯ ಸಂಸಾರ ಚಿಂತಾ ತುರ್ಯೇ ಸ್ಥಿತಸ್ತ್ಯಜೇತ್ ಅದನ್ನೇ ವಿವರಣೆ ಮಾಡುವುದಕ್ಕೆ ಈ ಶ್ಲೋಕ ಅಭಿಮಾನದಿಂದಲೇ ಸಂಸ ಸಂಸಾರ ಬರುತ್ತೆ ಹೊರತು ಕೇವಲ ಗುಣಗಳಿಂದ ಸಂಸಾರ ಅಲ್ಲ ಸತ್ವಜಸ್ತಮೋ ಗುಣ ಮೂಲಕವಾಗಿ ನಮಗೇನೊಂದು ಅಹಂಕಾರ ಇದೆ ಅಭಿಮಾನ ಇದೆ ಅದರಿಂದ ಸಂಸಾರ ಅಭಿಮಾನ ಬಿಟ್ಟರೆ ಸಂಸಾರ ಹೋಗ್ತದೆ ಆತ್ಮನಃ ಅರ್ಥವಿಪರ್ಯಂ ಬಂಧನ ಅಹಂಕಾರಕೃತ ವಿದ್ವಾನ್ ಅರ್ಥ ಅಂದರೆ ಮೋಕ್ಷ ಪುರುಷಾರ್ಥ ಪುರುಷಾರ್ಥವಾದ ಮೋಕ್ಷಕ್ಕೆ ವಿಪರ್ಯಯ ವಿರೋಧಿಯಾದ ಏನು ಈ ಸಂಸಾರದ ಬಂಧನ ಇದೆ ಇದು ಅಹಂಕಾರಕೃತ ಅಭಿಮಾನಕೃತ ನನ್ನದು ನನ್ನದು ಅನ್ನುವ ಅಭಿಮಾನ ನಾನು ಸ್ವತಂತ್ರ ನಾನು ಸ್ವತಂತ್ರಕರ್ತ ಅಂತನ್ನುವ ಅಭಿಮಾನ ಈ ಎಲ್ಲ ವಸ್ತುಗಳು ನನ್ನ ಅಧೀನ ಅನ್ನುವ ಅಭಿಮಾನ ದೇಹ ಇಂದ್ರಿಯ ಮನಸ್ಸು ವಿಷಯಗಳೆಲ್ಲ ನನ್ನ ಅಧೀನ ಅನ್ನುವ ಅಭಿಮಾನ ಜ್ಞಾನ ಸ್ವತಂತ್ರಕರ್ತ ಅನ್ನುವ ಅಭಿಮಾನ ಎಲ್ಲಿಯವರೆಗೆ ಉಂಟೋ ಅಲ್ಲಿವರೆಗೆ ಈ ಮೋಕ್ಷ ವಿರೋಧಿಯಾದ ಸಂಸಾರವೆಂಬ ಬಂಧ ನಮಗೆ ಇದ್ದದ್ದೇ ತಪ್ಪಿದ್ದಲ್ಲ ನನ್ನದಲ್ಲದೆ ಇದ್ದದ್ದನ್ನು ನನ್ನದು ಅಂತ ನಾವು ಸಾಧಿಸುವವರೆಗೆ ನಮ್ಮನ್ನು ಈ ಜೇಲಿನಿಂದ ಹೊರಗೆ ತೆಗೆಯೋದೇ ಇಲ್ಲ ನನ್ನದಲ್ಲಪ್ಪ ಮಹಾರಾಯ ನಿನ್ನದೇ ಅಂತ ಸಾಕ್ಷಾತ್ಕಾರ ಮಾಡಿಕೊಂಡು ಹೇಳಬೇಕು ಬಾಯಿಯಿಂದ ಹೇಳಿದರೆ ಕೇಳೋದಿಲ್ಲ ಈಗ ಹೇಳ್ತಾ ಇದ್ದೇವೆ ಇನ್ನೂ ಸಂಸಾರದೊಳಗೆ ಇದ್ದೇವೆ ಬಾಯಿಯಿಂದ ಮಾತಾಡೋದಲ್ಲ ಅದು ನಮಗೆ ಸಾಕ್ಷಾತ್ಕಾರವಾಗಬೇಕು ದೇವರೇ ಸ್ವತಂತ್ರಕರ್ತ ನಾನಲ್ಲ ಅಂತನ್ನೋದು ನಮಗೆ ಸಾಕ್ಷಾತ್ಕಾರವಾದಾಗ ಎಲ್ಲವೂ ಭಗವದಧೀನ ಅಂತನೋ ಸಾಕ್ಷಾತ್ಕಾರವಾದಾಗ ಈ ಸಂಸಾರದ ಬಂಧನದಿಂದ ದೇವರು ನಮ್ಮನ್ನು ಬಿಡಿಸ್ತಾನೆ ವಿದ್ವಾನ್ ಇದನ್ನು ತಿಳಿದವನಾಗಿ ನಿರ್ವಿದ್ಯ ಸಂಸಾರದ ಬಗ್ಗೆ ವೈರಾಗ್ಯವನ್ನೇ ತಾಳಿ ತುರಿಯೇ ಸ್ಥಿತ ಭಗವಂತನಲ್ಲಿಯೇ ಮನಸ್ಸಿಟ್ಟವನಾಗಿ ಸಂಸಾರ ಚಿಂತಾಂತ್ಯಜೇ ಸಂಸಾರ ಸಾಧನವಾದ ಏನೆಲ್ಲ ವಿಷಯ ಪದಾರ್ಥಗಳಿವೆ ಭೋಗ್ಯವಾದ ವಸ್ತುಗಳು ಅವುಗಳ ಆಲೋಚನೆಯನ್ನು ಬಿಟ್ಟುಬಿಡಬೇಕು ಎಲ್ಲವೂ ದೇವರ ಅಧೀನ ಅಂತ ತಿಳಿದು ವಿರಕ್ತನಾಗಿ ಇರಬೇಕು ಯಾವನ್ ನಾನಾರ್ಥಧೀಪುಸ ನಿವರ್ತೇತ ಯುಕ್ತಿಭಿ ಜಾಗ್ರತ್ಯ ಸ್ವಪನ್ ಅಜ್ಞ ಸ್ವಪ್ನೆ ಜಾಗರಣ ಯಥ ಯಾವನ್ನಾನಾರ್ಥಧೀಪುಂಸಃ ನನಿವರ್ತಯತ ಯುಕ್ತಿಭಿ ಎಲ್ಲಿವರೆಗೆ ಯುಕ್ತಗಳಿಂದ ಜೀವನಿಗೆ ಇರುವ ಈ ನಾನಾರ್ಥಧಿ ಎಲ್ಲ ವಸ್ತುಗಳು ಬೇರೆ ಬೇರೆ ಅಂತನ್ನುವ ತಿಳುವಳಿಕೆ ಇದೆ ನೋಡಿ ಇದು ಎಲ್ಲಿವರೆಗೆ ಹೋಗೋದಿಲ್ಲ ಅಲ್ಲಿವರೆಗೆ ಎಚ್ಚರ ಇದ್ರೂ ಇವನು ಮಲಗಿದಂತೇನೆ ಜಾಗ್ರತ್ಯಪಿ ಸ್ವಪನ್ ಅಜ್ಞ ಮೇಲಿಂದ ಮೇಲೆ ಹೇಳಿದ ಹಾಗೆ ತೋರ್ತದೆ ಮತ್ತೆ ಅರ್ಥವಾಯ್ತಲ್ಲ ಪುರುಷನಿಗೆ ಎಲ್ಲಿಯವರೆಗೆ ನಾನಾರ್ಥಧೀ ನಾನಾ ಪದಾರ್ಥಗಳಿವೆ ಎಂಬ ತಿಳುವಳಿಕೆ ಹೋಗೋದಿಲ್ಲ ಅಲ್ಲಿಯವರೆಗೆ ಅವನು ಎಚ್ಚರ ಇದ್ದರೂ ಉಪಯೋಗ ಇಲ್ಲ ಅವನು ಮಲಗಿದ ಹಾಗೆ ಲೆಕ್ಕ ಅಜ್ಞಾನಿ ಅವನು ಅಂದರೆ ನಾನಾ ಪದಾರ್ಥಗಳಿವೆ ಅಂತ ತಿಳ್ಕೋಬೇಡಿ ಜಗತ್ತಿನಲ್ಲಿ ಒಂದೇ ಒಂದು ಪದಾರ್ಥ ಬ್ರಹ್ಮ ಒಬ್ಬನೇ ಇದ್ದಾನೆ ಇನ್ಯಾವ ಪದಾರ್ಥಗಳು ಇಲ್ಲ ಅಂತ ತಿಳಿಯಿರಿ ಅಂತ ಹೇಳಿದ ಹಾಗೆ ಹಾಗಲ್ಲ ವಿಷಯಗಳಿವೆ ವಿಷಯಗಳಲ್ಲಿ ಮನಸ್ಸು ಆಸಕ್ತ ಆಗ್ತದೆ ವೈರಾಗ್ಯದಿಂದ ಅದನ್ನು ನಿಗ್ರಹ ಮಾಡಿಕೊಳ್ಳಿ ಇಂತ ಹಿಂದೆ ಹೇಳಿದ ಪರಮಾತ್ಮ ವಿಷಯಗಳೇ ಇಲ್ಲ ಅಂತ ಹೇಳಿಕ್ಕೆ ಹೊರಟದ್ದಲ್ಲ ಇದು ಹಾಗಾದರೆ ಏನರ್ಥ ಭಿನ್ನ ಸತ್ವೇಕಭಾವೇನ ತಥೈಕ್ಯ ಚೇದತಃ ಜ್ಞಾನಂ ನಾನಾರ್ಥಧೀ ಪ್ರೋಕ್ತ ನಾನಾತ್ವಾರ್ಥತಿಯೋ ಇ ಬ್ರಹ್ಮತರ್ಕೇ ನಾನಾರ್ಥಧೀ ಅನ್ನೋ ಶಬ್ದಕ್ಕೇನರ್ಥ ಅಂತ ಬ್ರಹ್ಮತರ್ಕ ಪ್ರಮಾಣ ಹೇಳಿದೆ ಭಗವಂತ ನಾರಾಯಣನೇ ಬ್ರಹ್ಮತರ್ಕದಲ್ಲಿ ಹೇಳಿದ್ದಾನೆ ನಾನಾರ್ಥಧಿ ಅಂದರೆ ಏನು ಅಂತ ನಾನಾರ್ಥಧಿ ಅಂದರೆ ಏನು ಅಂದರೆ ಪದಾರ್ಥ ಇದ್ದಂತೆ ಯಾವ ಜ್ಞಾನಕ್ಕಿಂತಲೂ ಅರ್ಥ ಇದು ನಾನಾ ಆಗಿದೆ ಹೊರತಾಗಿದೆ ಆ ಜ್ಞಾನ ಇದು ನಾನರ್ಥಧೀಹಿ ಅಂದ್ರೇನು ಮಿಥ್ಯಾಜ್ಞಾನ ಅಂತ ಅರ್ಥ ಅಂದರೆ ಪರಮಾತ್ಮನ ಮತ್ಸ್ಯ ಕೂರ್ಮಾ ವರಾಹ ನರಸಿಂಹ ಮೊದಲಾದ ಅನಂತ ಅವತಾರಗಳಿವೆ ಆ ಅವತಾರಗಳಲ್ಲಿ ಭೇದ ಇಲ್ಲ ಕಿಂಚಿತ್ತೂ ಭೇದ ಇಲ್ಲ ನೇಹ ಕಿಂಚನ ಭೇದವಿಲ್ಲದಿದ್ದರೂ ಭೇದವಿದೆ ಅಂತ ತಿಳಿದರೆ ಅದು ಮಿಥ್ಯಾಜ್ಞಾನ ನಾನಾರ್ಥಧೀಹಿ ಅರ್ಥ ಹೇಗಿದೆ ಅಭೇದವೇ ಅಲ್ಲಿ ಇದ್ದದ್ದು ಪರಮಾತ್ಮನ ರೂಪಗಳಲ್ಲಿ ಅಭೇದ ಇದ್ದದ್ದು ನಾವು ತಿಳಿದದ್ದೇನು ಭೇದವನ್ನು ಹೀಗಾಗಿ ಆ ಭೇದ ಜ್ಞಾನ ಇದು ಮಿಥ್ಯಾಜ್ಞಾನವಾಯಿತು ನಾನಾರ್ಥದೀಹಿ ಅದರಂತೆ ಜೀವ ಪರಮಾತ್ಮರಲ್ಲಿ ಭೇದ ಇದ್ದದ್ದು ಸತ್ಯ ದ್ವಾಸುಪರಣ ಸಯುಜ ಸಖಾಯ ಭೇದ ಇದ್ದದ್ದು ಸತ್ಯವಾದಾಗ ಅಭೇದ ಇದೆ ಅಂತ ತಿಳಿದರೆ ಅದು ನಾನಾರ್ಥ ದೀಹಿ ಅರ್ಥ ಇದ್ದದ್ದು ಬೇರೆ ರೀತಿ ನಾವು ತಿಳಿದದ್ದು ಬೇರೆ ರೀತಿ ಗೊತ್ತಾಯ್ತಾ ನಾರಾಯಣ ಅಂತ ಹೆಸರಿಟ್ಟಿರ್ತಾರೆ ನಾನಾ ಅಂತ ಕರಿತಿರ್ತಾರೆ ಕೆಲವರೆಲ್ಲ ಅದಕ್ಕೆ ಈ ನಾನಾರ್ಥದೀಹಿ ಅಂತ ಯಾಕಂದರೆ ಭಾಳ ಬೇಸರ ಬಂತಲ್ಲ ಅದಕ್ಕೆ ಸ್ವಲ್ಪ ಹೇಳಿದೆ ನಾನಾರ್ಥದೀಹಿ ಅಂತನ್ನೋ ಶಬ್ದದ ಅರ್ಥ ಏನು ಅನ್ನೋದನ್ನು ನಾನಾ ಸಾಹೇಬೇ ಹೇಳಿದ್ದಾನೆ ನಾರಾಯಣ ಬ್ರಹ್ಮತರ್ಕ ರಚನೆ ಮಾಡಿದ್ದೆ ನಾರಾಯಣನೇ ಈಗ ಎಚ್ಚರ ಇನ್ನು ಮುಂದೆ ಹೋಗಲಿ ಅದಕ್ಕಂತಾರೆ ಯಾವನ್ನ ನಾನಾರ್ಥದೀಪ್ ಪೂ ಸಹ ನನಿವರ್ತೇತ ಯುಕ್ತಿಭಿ ಇಲ್ಲಿ ಯುಕ್ತಿಭಿ ಎನ್ನುವುದಕ್ಕೆ ನಾಲ್ಕರ್ಥ ಯುಕ್ತಿ ಅಂದರೆ ಸದ್ಯುಕ್ತಿಗಳು ಯುಕ್ತಾಭಾಸಗಳು ಯುಕ್ತಿ ಅಂದರೆ ಆಗಮಗಳು ಯೋಜಯತಿ ಅರ್ಥಾನಿತಿ ಯುಕ್ತಿ ಅಂದರೆ ಆಗಮ ಆಗಮಾಭಾಸ ನಿಜವಾದ ಆಗಮ ಹಾಗಾದರೆ ಯುಕ್ತಿಭಿ ಜೀವ ಪರಮಾತ್ಮಾನವು ಅಭಿನ್ನವು ಆತ್ಮತ್ವಾ ಅಥವಾ ಜೀವಾ ಪರಮಾತ್ಮನ ಅಭಿನ್ನ ಆತ್ಮತ್ವಾ ಪರಮಾತ್ಮವತ್ ಚೇತನರಾದದ್ದರಿಂದ ಜೀವರೂ ಕೂಡ ಪರಮಾತ್ಮನಿಂದ ಅಭಿನ್ನರಾಗಿದ್ದಾರೆ ಎನ್ನುವ ಯುಕ್ತಿ ಅಥವಾ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಮೊದಲಾದಂತಹ ಆಪಾತಃ ಅಭೇದವನ್ನು ತಿಳಿಸುವಂತಹ ಯುಕ್ತಿಗಳು ಅಂದರೆ ಆಗಮಗಳು ಇಂತಹ ಅಸದ್ಯುಕ್ತಿಗಳಿಂದ ಆಪಾತಃ ಬೇರೆ ಅರ್ಥವನ್ನು ತಿಳಿಸುವ ಆಗಮಗಳಿಂದ ಏನು ಪುಂಸಃ ನಾನಾರ್ಥದೀಹಿ ಅಭೇದದ ವಿಷಯದಲ್ಲಿ ತಪ್ಪು ತಿಳುವಳಿಕೆ ಇವನಿಗೆ ಬಂದಿದೆ ಆ ತಪ್ಪು ತಿಳುವಳಿಕೆ ಯುಕ್ತಿವಿ ಜೀವ ಪರಮಾತ್ಮಾನವು ಭಿನ್ನವು ವಿರುದ್ಧ ಧರ್ಮಾಧಿಕರಣತ್ವಾ ಸ್ವಾತಂತ್ರ್ಯ ಪಾರತಂತ್ರ್ಯ ಸರ್ವಶಕ್ತಿ ಅಲ್ಪಶಕ್ತಿ ಸರ್ವಜ್ಞತ್ವ ಅಲ್ಪಜ್ಞತ್ವ ಮೊದಲಾದ ವಿರುದ್ಧ ಧರ್ಮಗಳಿರೋದರಿಂದ ಜೀವಬ್ರಹ್ಮರು ಭಿನ್ನರೂ ಅಂತನ್ನುವ ಯುಕ್ತಿಯಿಂದ ಈ ತಪ್ಪು ತಿಳುವಳಿಕೆ ಅಥವಾ ದ್ವಾಸುಪರ್ಣ ಭಿನ್ನೋ ಜೀವಃಪರಮೋ ಜೀವ ಸಂಘಾತ್ ಭಿನ್ನೋ ಚಿಂತಪರಮೋ ಜೀವ ಸಂಘಾತ್ ಇತ್ಯಾದಿ ಪ್ರಮಾಣಗಳಿಂದ ಜೀವ ಪರಮಾತ್ಮರಲ್ಲಿ ಭೇದ ಇದೆ ಅಂತ ತಿಳಿದು ಈ ಭ್ರಮ ಎಲ್ಲಿವರೆಗೆ ಹೋಗೋದಿಲ್ಲವೋ ಅಲ್ಲಿವರೆಗೆ ಜಾಗ್ರತ್ಯಪಿ ಸ್ವಪನ್ ಅಜ್ಞ ಎಚ್ಚರ ಇದ್ದರೂ ಮಲಗಿದ ಹಾಗೆ ಇವನು ಯಾಕೆ ಅಜ್ಞಾನಿ ಕಣ ತೆಗೆದರೂ ತೆಗೆದೇ ಇದ್ದ ಹಾಗೆ ಸ್ವಪ್ನೇ ಜಾಗರಣ ಮ್ಯಥ ಸ್ವಪ್ನದಲ್ಲಿ ಜಾಗ್ರತ್ವವನ್ನು ತಿಳಿದುಕೊಳ್ತಾನಲ್ಲ ಅದು ಹೇಗೆ ತಪ್ಪು ತಿಳುವಳಿಕೆಯೋ ಹಾಗೆ ಇಲ್ಲಿಯೂ ಕೂಡ ತಾನೇ ದೇವರು ಅಂತ ತಿಳಿದುಕೊಳ್ಳೋದಾಗಲಿ ಅಥವಾ ಪರಮಾತ್ಮನ ರೂಪಗಳಲ್ಲಿ ಭೇದವಿದೆ ಅಂತ ತಿಳಿದುಕೊಳ್ಳೋದಾಗಲಿ ಇದೆಲ್ಲವೂ ಕೂಡ ಭ್ರಮ ಅದನ್ನು ತಿಳಿದುಕೊಳ್ಳಬಾರದು ಯಾವಾಗ ಸರಿಯಾದ ಯುಕ್ತಿಗಳು ಸರಿಯಾದ ಪ್ರಮಾಣಗಳಿಂದ ಜೀವ ಪರಮಾತ್ಮರಲ್ಲಿ ಭೇದವನ್ನು ತಿಳಿದು ಎಲ್ಲವೂ ಪರಮಾತ್ಮನ ಅಧೀನ ಅಂತ ತಿಳಿಯುತ್ತಾನೋ ಆಗ ಇವನಿಗೆ ಸಂಸಾರದ ಬಂಧನದಿಂದ ಮೋಚನೆ ಅಸತ್ವ ಒನ್ ಪ್ರತಿಯೊಂದು ವಾಕ್ಯಗಳೂ ಹಾಗೇ ಇವೆ ಜಾಗೃತ್ವ ಜ್ಞಾನ ಯಥ ಅಸತ್ವಾತ್ಮನೋನ್ಯಾ ಭಾವನಾಭಿಧ ಗತೋ ಹೇತವಶ್ಚಾ ಮೃಷಾ ಸ್ವಪ್ನದೃಶೋ ಯಥಿ ಅಸತ್ವಾತ್ಮನೋನ್ಯಾ ಅಲ್ಲ ಜಗತ್ತಿನೊಳಗೆ ಭೇದ ಅನ್ನೋದು ಇರಬೇಕಾದರೆ ಯಾವಾಗ ಎರಡು ವಸ್ತುಗಳು ಇದ್ರೂ ತಾನೇ ಭೇದ ಇರೋದೇ ದೇವರೊಬ್ಬನಿದ್ದಾನೆ ಜಗತ್ತಿನೊಳಗೆ ಆತ್ಮನಃ ಅನ್ಯೇಷ್ ಅಸತ್ವಾ ಪರಮಾತ್ಮನನ್ನು ಬಿಟ್ಟು ಬೇರೆ ವಸ್ತುಗಳು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಸುಳ್ಳು ಹೀಗಾಗಿ ಅಭಿದ ಅಲ್ಲ ಭಿದ ಕಿಂಕೃತ ಜಗತ್ತಿನಲ್ಲಿ ಭೇದವನ್ನು ಹೇಳೋದು ಹೇಗೆ ಇದ್ರೂ ತಾನೇ ಇನ್ನೊಂದು ವಸ್ತು ಭೇದ ಹೇಳಲಿಕ್ಕೆ ಆತ್ಮನಃ ಅನ್ಯಷಾ ಅಸತ್ವಾ ಭಾವನಾ ಭಿಧ ಕಿಂಕೃತ ಈ ಎಲ್ಲ ಪದಾರ್ಥಗಳಲ್ಲಿ ಭೇದವನ್ನು ಹೇಗೆ ಹೇಳಲಿಕ್ಕೆ ಸಾಧ್ಯ ಹೇಳಲಿಕ್ಕೆ ಸಾಧ್ಯವಿಲ್ಲ ಗತಯೋ ಹೇತವಶ್ಚಾಸ್ ಮೃಷಾ ಸ್ವಪ್ನದೃಶೋ ಯಥ ಅಲ್ಲ ಭೇದ ಇದೆ ಅಂತ ತೋರಿಸುವಂತಹ ಅನೇಕ ಪ್ರಮಾಣಗಳಿವೆಯಲ್ಲ ಗತಯ ಆಗಮಗಳಿವೆ ಹೇತವ ಯುಕ್ತಿಗಳಿವೆ ಅವೆಲ್ಲ ಮೃಷ ಸುಳ್ಳು ಅಬದ್ಧ ವಸ್ತು ಇದ್ರೆ ತಾನೇ ಭೇದ ಹೇಳಲಿಕ್ಕೆ ವಸ್ತುನೇ ಇಲ್ಲ ಅಂದಮೇಲೆ ನೀವು ಎಷ್ಟು ಯುಕ್ತಿಗಳನ್ನು ಕೊಟ್ರೇನು ಎಷ್ಟು ಆಗಮಗಳನ್ನು ಕೊಟ್ರೇನು ಭೇದ ಇರ್ಲಿಕ್ಕೆ ಸಾಧ್ಯ ಇಲ್ಲ ನಹ್ಯಾಗಮ ಸಹಸ್ರಮಿ ಘಟಂ ಪಟೈತು ಮೀಶತೆ ಸಾವಿರ ಸಾವಿರ ಆಗಮಗಳು ಸೇರಿ ಎದುರಿಗಿದ್ದ ಮೈಕನ್ನು ಕತ್ತಿ ಅಂತ ಹೇಳಿದರೆ ಯಾರೂ ಒಪ್ಪೋದಿಲ್ಲ ಆಲ್ರೆಡಿ ನಮ್ಮ ಆಗಮಗಳು ಹೇಳ್ತಾ ಇವೆ ಯಾವ ಆಗಮಗಳು ಹೇಳಿದ್ರು ಯಾರೂ ಕೇಳೋದಿಲ್ಲ ಹೀಗೆ ಮೇಲ್ನೋಟಕ್ಕೆ ಅರ್ಥ ತೋರ್ತದೆ ಅಂದರೆ ಏನಾಯ್ತು ದೇವರನ್ನು ಬಿಟ್ಟು ಬೇರೆ ವಸ್ತುವೇ ಇಲ್ಲ ಅಂದಮೇಲೆ ವಸ್ತು ಇದ್ರೆ ಭೇದ ಇನ್ನೊಂದು ವಸ್ತುವೇ ಇಲ್ಲ ಅಂದಮೇಲೆ ಭೇದ ಬರೋದಕ್ಕೆ ಅವಕಾಶವೇ ಇಲ್ಲ ಅಂತ ಹಾಗೆ ಅರ್ಥ ಅಲ್ಲ ಶಬ್ದಗಳಿಗೆ ಅರ್ಥವೂ ಹಾಗಲ್ಲ ಪದಚ್ಛೇದವೂ ಹೀಗಲ್ಲ ಭಿದ ಅಲ್ಲ ಅದು ಅಭಿದ ಭಾವಾನಾಂ ಭಿದಾಕಿಂಕೃತ ಪದಾರ್ಥಗಳಲ್ಲಿ ಭೇದ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಕೇಳ್ತಾ ಇಲ್ಲ ಪದಾರ್ಥಗಳಲ್ಲಿ ಅಭೇದ ಎಲ್ಲಿಂದ ಅಂತ ಭೇದನೇ ಇದೆ ಅಭೇದ ಎಲ್ಲಿಂದ ಅಲ್ಲರಿ ಮತ್ತೆ ದೇವರನ್ನು ಬಿಟ್ಟು ಬೇರೆ ವಸ್ತು ಇಲ್ಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲೇ ಇಲ್ಲ ಅಂತ ಹೇಳ್ತಾ ಇಲ್ಲ ಅಸತ ಅನ್ನುವುದಕ್ಕೆ ಅಮಂಗಲ ಅಂತ ಅರ್ಥ ಅಮಂಗಲ ಯಾಕೆ ಅಶಕ್ತವಾದದ್ದರಿಂದ ಅಂತ ಅರ್ಥ ಹಾಗಾದರೆ ಈಗ ಹೇಳ್ತವೆ ಅಲ್ಲ ಕೆಲಸ ಮಾಡಲಿಕ್ಕೆ ಯಾರಿಗೆ ಶಕ್ತಿ ಇಲ್ಲ ಅವರು ಇಲ್ಲ ಅಂತನ್ನೋದನ್ನೇ ನಾವು ವ್ಯವಹಾರ ಮಾಡ್ತೀವಿ ಇದ್ದರೂ ಇಲ್ಲದೇ ಇದ್ದಂಥ ವ್ಯವಹಾರ ಯಾರಿದ್ದಾರೆ ಈ ಕೆಲಸ ಮಾಡೋದಕ್ಕೆ ಹಿಂದೆ ಕೆಲಸ ಮಾಡೋದಕ್ಕೆ ಅಂತಿದೆ ಯಾರೂ ಇಲ್ಲ ಬರೀ ಯಾರೂ ಇಲ್ಲ ಅನ್ನೋದನ್ನು ಇಷ್ಟೇ ಕೇಳಿಸ್ಕೊಂಡು ಹಳ್ಳಿಗೆ ಶುರು ಮಾಡಿಬಿಟ್ರೆ ಅಯ್ಯೋ ಎಲ್ಲರೂ ಹೋಗಿಬಿಟ್ರಾ ನಮ್ಮ ಜನ ಎಲ್ಲ ಇದ್ದರಲ್ಲಿ ಅವರೆಲ್ಲ ಹೋಗಿಬಿಟ್ರಾ ಶ್ರಾದ್ದ ಮಾಡ್ಬೇಕಾ ಹಾಗಾದರೆ ನಾಳೆ ಪಕ್ಷಮಾಸ ಬಂತು ಈಗಲೇ ಮಾಡಬೇಕಾ ಮುಂದಿನ ವರ್ಷ ಮಾಡ್ಬೇಕಾ ಇನ್ನೂ ಸಪಿಂಡೀಕರಣ ಆಗಿರೋದಿಲ್ಲ ಇದೇನೇನೋ ಪ್ರಶ್ನೆ ಮಾಡ್ತಿದ್ರೆ ಅಸಂಬದ್ಧ ಏನಿಲ್ಲ ಎಲ್ಲರೂ ಬದುಕಿದ್ದಾರೆ ಯಾರೂ ಇಲ್ಲ ಅನ್ನೋದಕ್ಕೆ ಅರ್ಥ ಏನು ಈ ಕೆಲಸ ಮಾಡಲಿಕ್ಕೆ ಶಕ್ತಿ ಇದ್ದವರು ಯಾರಿಲ್ಲ ಇವನೊಬ್ಬ ಗಂಡಸು ನೋಡು ಅಂತಾರೆ ಹಾಗಾದ್ರೆ ಉಳ್ದವರೆಲ್ಲ ಏನು ಮಾಡಬೇಕು ಬಡ ಬಡ ಬಡ ಧೋತ್ರ ಎಲ್ಲ ಬಿಚ್ಚಿ ಸೀರೆ ಉಟ್ಕೊಂಡು ಬಳಿ ಹಾಕ್ಕೊಂಡು ಓಡೋಗ್ಬಿಡೋದನ್ನು ಗಂಡಸು ಅಂದರೆ ಶಕ್ತಿ ಇದ್ದವನು ಕೆಲಸ ಮಾಡಲಿಕ್ಕೆ ಸಾಮರ್ಥ್ಯ ಇದೆ ಅಂತ ಇಷ್ಟೈತೆ ತಾತ್ಪರ್ಯ ಉಳ್ದವರಿಗೆ ಸಾಮರ್ಥ್ಯ ಇಲ್ಲ ಶಬ್ದಗಳಿಗೆ ಅರ್ಥ ವ್ಯವಹಾರದಲ್ಲಿದೆ ಅದನ್ನು ಇಲ್ಲಿ ಉಪಯೋಗಿಸ್ರಿ ಅಂತಾರೆ ಶ್ರೀಮುದಾಚಾರರು ತಲೆ ಉಪಯೋಗಿಸ್ರಿ ಸ್ವಲ್ಪ ಇದ್ದದ್ದನ್ನು ಇದ್ದಾಗೆ ಅರ್ಥ ಮಾಡ್ಕೊಳ್ತಾ ಹೋಗಬಾರ್ದು ಆತ್ಮನಃ ಅನ್ಯಷಾಂ ಭಾವನಾಂ ಅಸತ್ವಾ ದೇವರನ್ನು ಬಿಟ್ಟು ಇನ್ನುಳದ ಎಲ್ಲ ವಸ್ತುಗಳು ಕೂಡ ಅಶಕ್ತವಾಗಿವೆ ಎಲ್ಲವೂ ಅಶಕ್ತವಾಗಿವೆ ದೇವರೊಬ್ಬನೇ ಶಕ್ತ ಇಷ್ಟು ಸ್ಪಷ್ಟವಾಗಿ ಭೇದ ತೋರ್ತಾ ಇರುವಾಗ ಅಭಿದ ಕಿಂಕೃತ ಅಭೇದ ಎಲ್ಲಿಂದ ಹೇಳ್ತೀರಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಎಷ್ಟು ಪೂರ್ಣ ರಿವರ್ಸ್ ಆಗಿದೆ ನೋಡು ವಿಪರೀತ ಅರ್ಥ ಮೇಲ್ನೋಟಕ್ಕೆ ಭೇದ ಎಲ್ಲಿಂದ ಯಾರು ಇಲ್ಲ ಯಾರಿಂದ ಭೇದ ಹೇಳಬೇಕು ಅಂತ ಯಾರಿಲ್ಲೇ ಅಲ್ಲ ಅಲ್ಲ ಎಲ್ಲರೂ ಇದ್ದಾರೆ ಪ್ರತ್ಯಕ್ಷ ಸಿದ್ಧ ಇದ್ದಾರೆ ಇಲ್ಲ ನಿಮ್ಮ ಪುಸ್ತಕ ನೋಡಿ ನಾವು ಕೇಳಲಿಕ್ಕೆ ಬಂದಿಲ್ಲ ನೀವ್ಯಾರು ಹೇಳೋರು ನಮ್ಮ ಪ್ರತ್ಯಕ್ಷದಿಂದ ಜಗತ್ತಿದೆ ನಮಗೆ ಸಿದ್ಧ ಆಗಿದೆ ಹಾಗಾದರೆ ಜಗತ್ತೆಲ್ಲ ಇದೆ ನಿಜಪ್ಪ ಆದರೆ ಇರುವ ಎಲ್ಲ ಜಗತ್ತೂ ಕೂಡ ಅಸತ್ತಾಗಿದೆ ಅಶಕ್ತವಾಗಿದೆ ಎಲ್ಲ ಜಗತ್ತೂ ಅಶಕ್ತವಾದಾಗ ಅವನೊಬ್ಬನೇ ಶಕ್ತನಾದಾಗ ಇವರಿಬ್ಬರಲ್ಲಿ ಅಭೇದವನ್ನು ಹೇಗೆ ಹೇಳಲಿಕ್ಕೆ ಸಾಧ್ಯ ಸರ್ವಥಾ ಅಭೇದ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಅಭೇದ ಹೇಳುವ ಆಗಮಗಳಿವೆಯಲ್ಲ ಗತಯಹ ಹೇತವಶ್ಚ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಂತ ಇದೆ ಹೇತುಗಳಿವೆ ಅಭೇದವನ್ನು ಸಾಧನ ಮಾಡುವ ಯುಕ್ತಿಗಳು ಭೇದ ಸುಳ್ಳು ಭೇದೋ ಮಿಥ್ಯಾ ಭೇದತ್ವ ಎಲ್ಲ ಸುಳ್ಳು ಅಂತ ಹೇಳುವ ಆ ಯುಕ್ತಿಗಳಿವೆಯಲ್ಲ ಅಂದರೆ ಮೃಷ ಆ ಎಲ್ಲ ಯುಕ್ತಿಗಳು ಅಪ್ರಮಾಣ ಆ ಎಲ್ಲ ಆಗಮಗಳು ಅಭೇದ ವಿಷಯದಲ್ಲಿ ಅಪ್ರಮಾಣ ಅವುಗಳಿಗೆಲ್ಲ ಬೇರೆ ಅರ್ಥ ಇದೆ ಹೇಗೆ ಸ್ವಪ್ನ ದೃಶೋ ಯಥ ಸ್ವಪ್ನದಲ್ಲಿ ತೋರುವ ಜಾಗ್ರತ್ವ ಜ್ಞಾನಗಳೇನಿವೆ ಬಹುವಚನ ದೃಗ್ ದೃಶೋ ದೃಶ್ಯ ಸ್ವಪ್ನ ದೃಶಃ ಸ್ವಪ್ನದಲ್ಲಿ ತೋರುವ ಏನು ಜಾಗ್ರತ್ವಜ್ಞಾನ ಇದೆ ಸ್ವಪ್ನದಲ್ಲಿ ತೋರುವ ಪದಾರ್ಥಗಳು ಹೊರಗಿನ ಪದಾರ್ಥಗಳು ಅಂತ ತಪ್ಪು ತಿಳಿದಿರ್ತೇವೆ ಸ್ವಪ್ನದಲ್ಲಿರುವ ಪದಾರ್ಥಗಳು ನಮಗೇನೆಲ್ಲ ಬೇಕೋ ಆ ಬಾಹ್ಯವಾದ ಕಾರ್ಯಗಳನ್ನು ಮಾಡಿಕೊಟ್ಬಿಡ್ತವೆ ಅಂತ ನಾವು ಭಾವಿಸಿರ್ತೇವೆ ಆ ಎಲ್ಲ ತಿಳುವಳಿಕೆಗಳು ಹೇಗೆ ಮಿಥ್ಯೆಯೋ ಅಯಥಾರ್ಥವೋ ಹಾಗೆ ಜೀವಬ್ರಹ್ಮರಲ್ಲಿ ಆ ಭೇದವನ್ನು ತಿಳಿಸುವಂತಹ ಏನೆಲ್ಲ ಪ್ರಮಾಣ ಭಾಸಗಳಿವೆ ಅಂದರೆ ಪ್ರಮಾಣಗಳು ಅಂತ ತೋರುವಂತಹ ಆಗಮಗಳು ಯುಕ್ತಿಗಳಿವೆ ಅವುಗಳೆಲ್ಲವೂ ಮಿಥ್ಯಾ ಅಪ್ರಮಾಣ ಅಸತ್ವಾತ್ಮನೋನ್ಯೇಷಾಂ ಭಾವನಾಭಿಧ ಗತೆಯೋ ಹೇತವಶ್ಚಾಸ್ ವೃಷಾ ಸ್ವಪ್ನದೃಶೋ ಯಥ ಅದನ್ನೇ ಶ್ರೀಮದಾಚಾರ್ಯರು ಅಭಿದಾ ಅಭಿಧಾಕಿಂಕೃತಾಯೇತಾಂ ಭಾವಾನಾಂ ಪರಮೇಶ್ವರೇ ಹೇಗೆ ಅಭೇದ ಹೇಳಲಿಕ್ಕೆ ಸಾಧ್ಯ ಯಾಕೆ ಯಥೋ ಅಸತ್ವ ಅಶಕ್ತತ್ವಾಭಾವನಾಂ ತಸ್ತೆ ಶಕ್ತ ಈ ಎಲ್ಲ ಪದಾರ್ಥಗಳು ಅಸತ್ತಾಗಿವೆ ಅಂದ್ರೇನು ಅಮಂಗಲವಾಗಿವೆ ಅಶಕ್ತವಾಗಿವೆ ಅಂತ ಅರ್ಥ ಅಲ್ಲ ಅಶಕ್ತತ್ವಾದು ಅಸತ್ವ ಹೇತು ಅದಕ್ಕೆ ಮೊದಲಿಗೆ ಹಾಗೆ ಹೇಳಿದೆ ನಾನು ಇವುಗಳೆಲ್ಲವೂ ಅಶಕ್ತವಾದದ್ದರಿಂದ ಅಸತ್ತಾಗಿವೆ ಅಂದರೆ ಶಕ್ತವಾದದ್ದರಿಂದ ಪರಮಾತ್ಮ ಒಬ್ಬನೇ ಮಂಗಲ ಸತ್ತಾಗಿದ್ದಾನೆ ಯಾಕೆ ಸತ್ತನ್ನುವ ಶಬ್ದಕ್ಕೆ ಅರ್ಥ ಏನು ತತಃ ಸತ್ವ ಸಾಧುಭಾವ ಸತ್ವಮಿಚ್ಚುಚ್ಚುಧೈ ಸಾಧುಭಾವ ಶಕ್ತ ಸತ್ಯ ಅಂದರೆ ಸಾಧು ಶ್ರೇಷ್ಠವಾದದ್ದು ಶುಭವಾದದ್ದು ಮಂಗಲಕರವಾದದ್ದು ಯಾವ ವಸ್ತು ಶಕ್ತವಾಗಿದೆ ಸಮರ್ಥವಾಗಿದೆ ಅದೇ ಶುಭ ಅದೇ ಮಂಗಲ ಅದರಿಂದಲೇ ಜಗತ್ತಿಗೆ ಲಾಭ ದೇವರೊಬ್ಬನೇ ಶಕ್ತ ಅವನೇ ಸಾಧು ಅವನೇ ಮಂಗಲ ಅವನಿಂದನೇ ಜಗತ್ತಿಗೆ ಲಾಭ ಅಸಾಧುತ ಅನ್ಯ ಯಾರು ಅಶಕ್ತರೋ ಅವರು ಅಸಾಧುಗಳು ಆದ್ದರಿಂದ ಜಗತ್ತನ್ನು ಜೀವರಾಶಿಗಳನ್ನು ಅಶಕ್ತರಾದದ್ದರಿಂದ ಅವರು ಅಮಂಗಲ ಅಶುಭರು ಅಶುಭರಾದದ್ದರಿಂದ ಅಸತ್ ಅಂತ ಕರೆದಿದೆ ಅಭೇದೆ ಜಗತೋ ವಿಷ್ಣೋಹೋ ಯಾವಾಚೋ ಯೇಚ ಹೇತವಃ ಅಭೇದದ ವಿಷಯದಲ್ಲಿ ಅನೇಕ ಮಾತುಗಳು ಯುಕ್ತಿಗಳು ತೋರ್ತವೆ ಅವುಗಳೆಲ್ಲವೂ ಸ್ವಪ್ನ ಜಾಗ್ರತ್ ಕಲ್ಪಕವತ ಸರ್ವೇತೇ ಭ್ರಮದ ರಶಿತ ಸ್ವಪ್ನದಲ್ಲಿ ತೋರುವ ಪದಾರ್ಥಗಳನ್ನು ಬಾಹ್ಯವಾದ ಪದಾರ್ಥಗಳು ಅಂತ ನಾವು ತಿಳಿದರೆ ಹೇಗೆ ತಪ್ಪೋ ಹಾಗೆ ಅವುಗಳೆಲ್ಲವೂ ತಪ್ಪು ತಿಳುವಳಕೆ ಇತಿ ಶಾಶ್ವತ ಸಂಹಿತಾ ಶ್ರೀಕೃಷ್ಣ ಅರ್ಪಣ